ರಾಮಣ್ಣನವರ ಕಟ್ಟುನಿಟ್ಟು ಸೌಹಾರ್ದ ರಾಮಣ್ಣನವರು ನನ್ನ ಚಿಕ್ಕ ತಾತಂದಿರು ಶೇಖದಾರ್ ಗುಂಡಪ್ಪನವರ ಎರಡನೆಯ ಮಗ ಇವರ ಪ್ರಸ್ತಾವವನ್ನು ಹಿಂದೆ ಕೊಂಚ ಮಾಡಿದೆ ಇವರು ಮೊದಲು ಸರಕಾರದ ಸಾಯರ್ ಇಲಾಖೆಯಲ್ಲಿಯೋ ಮತ್ತಲ್ಲಿಯೋ ಕೆಲಸ ಮಾಡಿ ನಾಲ್ಕು ಕಾಸು ಗಂಟು ಕಟ್ಟಿದ್ದಾರೆಂದು ತೋರುತ್ತದೆ ನಾನು ಹುಟ್ಟುವ ವೇಳೆಗೆ ಅವರಿಗೆ ಯಾವ ಚಾಕರಿ ಅವರು ಸ್ವತಂತ್ರರಾಗಿದ್ದರು ಕೊಂಚ ಲೇವಾದೇವಿ ಅದರ ಜೊತೆಗೆ ಸ್ಟ್ಯಾಂಪ್ ವೆಂಡರ್ ಕೆಲಸ ತಳಹದಿಯಾಗಿ ತಂದೆಯ ಕಾಲದಿಂದ ಬಂದಿದ್ದ ಜಮೀನು ಹೆಚ್ಚುಗಟ್ಟಲೆ ಖರ್ಚಿಗೆ ಅಣ್ಣ ಶೇಷಣ್ಣನವರ ಸಹಾಯ ಇಷ್ಟು ಮಾತ್ರದ ಸಂಪತ್ತಿನಿಂದ ಅವರು ಕುಟುಂಬದ ನಿರ್ವಾಹ ಮಾಡಿದರು ಅವರಿಗೆ ಪತ್ನಿ ವಿನಿಯೋಗವಾಗಿತ್ತೆಂದು ಮರುಮದುವೆ ಮಾಡಿಕೊಳ್ಳಲು ಅವರು ತಂದೆಯ ಮಾತನ್ನು ನಿರಾಕರಿಸಿದರೆಂದು ಹಿಂದೆ ಹೇಳಿದೆ ಅಣ್ಣನ ಮತ್ತು ತಮ್ಮನ ಮಕ್ಕಳ ಸಂಸಾರವೇ ಅವರ ಸಂಸಾರ ರಾಮಣ್ಣನವರ ಜವಾಬ್ದಾರಿ ನನ್ನ ತಾಯಿಯ ಮನೆತನದ ಸಮಾಚಾರವನ್ನು ಬೇರೆಯಾಗಿ ಹೇಳಬೇಕೆಂದಿದ್ದೇನೆ ನನ್ನ ತಾಯಿಯ ಮೊದಲ ಅಣ್ಣ ವೆಂಕಟರಮಣಯ್ಯ ಎಂಬಾತ ಬುದ್ಧಿವಂತನೆಸಿಕೊಂಡು ಲೆಕ್ಕಪತ್ರ ಬರೆಯುವುದರಲ್ಲಿ ಸಮರ್ಥನಾಗಿ ಅಚ್ಚುಮೆಚ್ಚಾಗಿದ್ದ ಆತ ಇಪ್ಪತ್ತನೆಯ ವಯಸ್ಸಿನೊಳಗಾಗಿಯೇ ತೀರಿಕೊಂಡ ಅದು ಕಾಲರ ವ್ಯಾಧಿಯಿಂದ ಎಂದು ಕೇಳಿದು ಜ್ಞಾಪಕ ಆತನಿಗೆ ಮದುವೆಯಾಗಿತ್ತು ಆತ ತಿರಿ ಮರುದಿನವೇ ಆತನ ತಂದೆ ನನ್ನ ಮಾತಾ ಮಾತಾಮಹ ನಾರಣಪ್ಪನವರು ಹೋದರು ಪುತ್ರ ವಿಯೋಗ ವಿಯೋಗದಿಂದ ಈ ದೊಡ್ಡ ವಿಪತ್ತು ಬಂದ ಮರುದಿನವೇ ಬೈರಕ್ಕೂರು ಪ್ರಾಂತದಿಂದ ಒಬ್ಬ ಆಳು ತಂದ ಸುದ್ದಿ ತನಗೆ ತಲುಪಿದ ತಕ್ಷಣ ರಾಮಣ್ಣನವರು ಬೈರಕ್ಕೂರಿಗೆ ಹೋಗಿ ಅಲ್ಲಿ ನಡೆಯಬೇಕಾಗಿದ್ದ ಕೆಲಸಗಳನ್ನು ನಡೆಸಿ ನನ್ನ ಅಜ್ಜಿ ಸಾಕಮ್ಮನವರು ಅವರ ಎರಡನೆಯ ಮಗ ಅವರ ನನ್ನ ತಾಯಿ ನಾಲ್ಕೈದು ವರ್ಷದವಳು ಇವರನ್ನು ಉಳುಬಾಗಿಲಿಗೆ ಕರೆದುಕೊಂಡು ಬಂದು ಮನೆಯಲ್ಲಿ ಉಳಿಸಿಕೊಂಡರು ಇದಕ್ಕೆ ಮೊದಲೇ ಇನ್ನೊಂದು ಸಂದರ್ಭ ನಡೆಯಿತು ರಾಮಣ್ಣನವರ ತಮ್ಮ ಶೀಣ ಸೀಣಣ್ಣನವರು ಇಬ್ಬರು ಹೆಣ್ಣು ಮಕ್ಕಳು ನವರ ಇಬ್ಬರು ಹೆಣ್ಣುಮಕ್ಕಳು ಒಬ್ಬ ಮಗ ಇವರು ಉಳುಬಾಗಿಲಿನ ಮನೆಯಲ್ಲಿದ್ದರು ಶೀಣ ಶೀಣನವರಿಗೂ ಪತ್ನಿ ವಿಯೋಗವಾಗಿತ್ತು ಆ ಹೆಣ್ಣುಮಕ್ಕಳ ಪೋಷಣೆಗಾಗಿ ದೇವರಾಯ ಸಮುದ್ರದ ವೆಂಕಟಮ್ಮ ಎಂಬ ಮಡಿ ಹೆಂಗಸು ಮನೆಯ ಕೆಸಕ್ಕಾಗಿ ನೇಮಕ ಮಾಡಿಕೊಂಡಿದ್ದರು ಆಕೆಗೂ ನಮ್ಮ ಮನೆಯ ಕೆಲ ಮಂದಿಗೂ ಮನಸ್ಸು ಸರಿಯಾಗದೆ ಬೇರೆ ಏರ್ಪಾಟು ಮಾಡಬೇಕೆಂದಿದ್ದರು ಆ ಹೊತ್ತಿಗೆ ಬಂದು ಸೇರಿದರು ಸಾಕಮನವರು ಅವರ ಮಕ್ಕಳು ಇನ್ನೊಂದು ಕತೆ ನನ್ನ ತಂದಿಗೆ ಹುಟ್ಟಿದ ಒಂದು ತಿಂಗಳ ಸುಮಾರಿನಲ್ಲಿ ಮಾತೃವಿಯೋಗವಾಯಿತು ಆಗ ಮಗುವನ್ನು ಅವರ ದೊಡ್ಡಮ್ಮ ಜಾನಕಮ್ಮ ಎಂಬುವರು ಕರೆದುಕೊಂಡು ಹೋಗಿ ಸಾಕಿಕೊಂಡಿದ್ದರು ಹೀಗೆ ಆರೇಳು ವರ್ಷ ಕಳೆಯಿತಂತೆ ರಾಮಣ್ಣನವರಿಗೆ ಈ ಚಿಂತೆ ಪದೇ ಪದೇ ಅಣ್ಣಂದಿರ ಜೊತೆಯಲ್ಲಿ ಪ್ರಸ್ತಾವ ನಮ್ಮ ಮಗುವನ್ನು ಎರಡನೆಯವರ ಮನೆಯಲ್ಲಿ ಎಷ್ಟು ದಿನ ಬಿಟ್ಟಿರುವುದು ಜನ ಏನೆಂದುಕೊಂಡರು ತುಂಬ ವಯಸ್ಸಾದ ಮೇಲೆ ಆ ಮಗು ಇಲ್ಲಿ ಬಂದು ಹೊಂದಿಕೊಂಡಿತೆ ಅದರ ಯೋಗಕ್ಷೇಮ ನಮಗೆ ಸೇರಿದ್ದಲ್ಲವೇ ಮಗುವನ್ನು ಬೇಗ ಕರೆದುಕೊಂಡು ಬರಬೇಕು ಹೀಗೆ ವಾದ ಕೆಲವು ದಿನ ನಡೆದ ಮೇಲೆ ಶೇಷಗಿರಿಯಪ್ಪನವರು ತಮ್ಮನ ಮಾತಿಗೆ ಒಪ್ಪಿಗೆ ಕೊಟ್ಟರು ಅದರಂತೆ ನನ್ನ ತಂದೆ ಎಳೆಯ ಹುಡುಗನಾಗಿದ್ದಾಗ ಮುಳುಬಾಗಿಲಿಗೆ ಬಂದು ಸೇರಿದರು ಇದಿಷ್ಟು ರಾಮನವರು ನಿರ್ವಹಿಸಬೇಕಾಗಿದ್ದ ಸಂಸಾರದ ಕತೆ ಮೂರು ದೇವಸ್ಥಾನಗಳು ರಾಮಣನವರು ಸ್ವತಃ ಸಂಸಾರ ಬಿಟ್ಟವರು ಆದರೂ ಅವರು ನಿರ್ವಹಿಸಿದಂಥ ಸಂಸಾರ ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಯಾವ ಸಂಸಾರಿಯೂ ನಡೆಸಿರಲಾರ ಅವರಿಗಿದ್ದ ಮೂರು ದೇವಸ್ಥಾನಗಳು ಒಂದು ಅಣ್ಣ ತಮ್ಮಂದಿರ ಮಕ್ಕಳು ಎರಡು ಶ್ರೀಮದ್ ಆಂಜನೇಯ ಸ್ವಾಮಿ ಶ್ರೀ ಸೋಮೇಶ್ವರ ಸ್ವಾಮಿಯ ಸನ್ನಿಧಾನಗಳು ಮೂರು ಗೋಶಾಲೆ ಈ ಮೂರಕ್ಕಾಗಿ ಅವರು ಲೋಕದಲ್ಲಿ ಬಾಳಿ ಲೋಕವನ್ನು ನಡೆಸಿದರು ಅವರನ್ನು ಕೆಲ ಲೋಬಿ ಎಂದು ಕರೆದದ್ದನ್ನು ನಾನು ಕೇಳಿದ್ದೇನೆ ಈ ಲೋಬಿ ಎಂಬ ಮಾತನ್ನು ಅವರ ತಮ್ಮ ಶೀಣ್ಣನವರೇ ಅವರ ವಿಷಯದಲ್ಲಿ ಬಳಸಿದ್ದರು ನಾನು ಅವರನ್ನು ಲೋಬಿ ಎಂದು ಹೇಳಲಾರೆ ಆದರೆ ಕೈ ಹಿಡಿತವಿದ್ದವರು ಎಂದು ಒಪ್ಪಿಕೊಳ್ಳುತ್ತೇನೆ ಅವರು ಕೈ ಮಾಡಿ ಕೂಡಿಟ್ಟದ್ದು ಕುಟುಂಬಕ್ಕೋಸ್ಕರ ಸ್ವಂಚ ಖರ್ಚಿಗಾಗಿ ಎಲ್ಲ ಅವರಿಗೆ ಸ್ವಂತ ಖರ್ಚು ಏನೂ ಇರಲಿಲ್ಲ ದಿನಚರಿ ಅವರ ದಿನಚರಿಯನ್ನು ಗೋಶ್ವಾರೆಯಾಗಿ ತಿಳಿಸಿದರೆ ಅವರ ಸ್ವಭಾವ ಗೊತ್ತಾಗಬಹುದು ಅವರು ದಿನ ಬೆಳಿಗ್ಗೆ ಕತ್ತಲು ಕತ್ತಲಾಗಿರುವ ವೇಳೆಗೆ ಮುಖ ಪ್ರಕ್ಷಾಳನವಾಗಿ ವಿಭೂತಿ ಧರಿಸಿ ಸ್ತೋತ್ರ ಪಾಠ ಹೇಳಿಕೊಳ್ಳುತ್ತಿದ್ದರು ಅದನ್ನು ನಾನು ಕೇಳಿದ್ದೇನೆ ಆ ಸ್ತೋತ್ರಗಳ ಕೆಲವು ವಾಕ್ಯಗಳು ನನಗೆ ಕೊಂಚ ಪರಿಚಿತಗಳು ಬಾಯಲ್ಲಿ ಸ್ತೋತ್ರ ಹೇಳುತ್ತಿದ್ದಾಗಲೇ ಒಂದು ಕೊಳಪಾತ್ರೆ ನೀರನ್ನು ಹೊತ್ತು ದರದ ಕೊಟ್ಟಿಗೆಗೆ ಹೋಗುವರು ಹುಲ್ಲು ಹಾಕುವುದಕ್ಕಾಗಿ ಒಂದು ತೊಟ್ಟಿ ಇರುವುದು ಅದರಿಂದ ಈಚೆ ಚೆಲ್ಲಿದ್ದ ಹುಲ್ಲನ್ನೆಲ್ಲ ಮೊದಲು ಎತ್ತಿ ತೊಟ್ಟಿಯೊಳಕ್ಕೆ ಹಾಕಬೇಕು ಅನಂತರ ಆಕಳನ್ನು ಕಾಲು ಮುಟ್ಟಿ ಹಣೆಗೊತ್ತಿಕೊಳ್ಳಬೇಕು ಬಳಿಕ ಎಮ್ಮೆಯನ್ನು ಆಕಳನ್ನು ತೊಳೆದು ಚೊಕ್ಕಟ ಮಾಡುವುದು ಎಮ್ಮೆಯ ಸೇವೆ ಹೆಚ್ಚು ಕಲಾಪದ್ದು ಅದಕ್ಕೂ ಮುಖ್ಯವಾಗಿ ಆಕಳಿಗೂ ಅರಿಶಿನ ಕುಂಕುಮ ಹಚ್ಚಿ ಮಂದೆಗೆ ಹೊಡೆದುಕೊಂಡು ಹೋಗುವುದು ಈ ಮಂದೆಗೆ ಹೋಗುವ ಯೋಗ ನನ್ನ ಪಾಲಿಗೂ ಆಗಾಗ ಬರುತ್ತಿತ್ತು ಅಲ್ಲಿಂದ ಮನೆಗೆ ಬಂದ ಬಳಿಕ ನಡುವೆಯಲ್ಲಿ ತಮ್ಮ ಸಂದೂಕದ ಮುಂದೆ ಕೂಡುವರು ಹೀಗೆ ಎಂಟರಿಂದ ಹತ್ತು ಅಥವಾ ಹನ್ನೊಂದರವರೆಗೆ ಚಾಪ ಕಾಗದ ಬಿಕರಿ ಊರಿನ ಲೇವಾದೇವಿಗಳ ಸಮಾಚಾರ ಮನೆ ಜಮೀನುಗಳು ಮಾರಾಟವಾದದ್ದರ ವಿಚಾರ ಊರಿನ ಸುದ್ದಿ ಇದೆಲ್ಲ ನಡೆಯುವುದು ಹತ್ತು ಹನ್ನೊಂದರೊಳಗಾಗಿ ಸ್ನಾನ ಮಾಡಿ ದೇವತಾರ್ಚನೆ ಹನ್ನೆರಡು ಗಂಟೆಯವರೆಗೆ ಅವರು ಬ್ರಹ್ಮಯಜ್ಞವನ್ನು ನಿತ್ಯ ವಿಧಿಯಾಗಿರಿಸಿಕೊಂಡಿದ್ದರು ಅವರಿಗೆ ಅನೇಕ ಮಂತ್ರಗಳು ಸ್ತೋತ್ರಗಳು ಮುಖಸ್ಥವಾಗಿದ್ದವು ದೇವರಿಗೆ ಮಂಗಳಾರತಿಯಾಗುವ ವೇಳೆಯಲ್ಲಿ ಮನೆಯಲ್ಲಿ ಎಲ್ಲರೂ ನನ್ನ ಅಜ್ಜಿ ತಂದೆ ತಾಯಿ ಸೋದರತ್ತಿಯರು ಅವರ ಗಂಡಂದಿರು ಎಲ್ಲರೂ ದೇವರ ಮನೆಯಲ್ಲಿ ವರಸೆಯಾಗಿ ನಿಂತುಕೊಳ್ಳತಕ್ಕದ್ದು ಮಂತ್ರ ಹೇಳತಕ್ಕದ್ದು ತೀರ್ಥ ಪ್ರಸಾದ ತೆಗೆದುಕೊಳ್ಳತಕ್ಕದ್ದು ಇದೆಲ್ಲ ಕ್ರಮವಾಗಿ ನಡೆಯುತ್ತಿತ್ತು ಈ ಕ್ರಮದಿಂದ ತಪ್ಪಿಸಿಕೊಳ್ಳಬೇಕೆಂದು ಯಾರಿಗೂ ಅನಿಸುತ್ತಿರಲಿಲ್ಲ ಇದು ಆ ಕಾಲದ ವಿಶೇಷ ಕ್ರಮವನ್ನು ಪಾಲಿಸುವುದು ಒಂದು ಸ್ವಾಭಾವಿಕ ಕ್ರಿಯೆಯಾಗಿತ್ತು ಅನಂತರ ಭೋಜನ ಅತಿಥಿಗಳು ಪರಸ್ತಳದವರು ಒಬ್ಬಿಬ್ಬರಾದರೂ ಸಾಮಾನ್ಯವಾಗಿ ಪ್ರತಿದಿನವೂ ಇರುತ್ತಿದ್ದರು ಭೋಜನಾನಂತರ ಅವರಿಗೆ ಮಲಗುವ ವಾಡಿಕೆ ಇರಲಿಲ್ಲ ನನ್ನ ತಾತಂದಿರಲ್ಲಿ ಹಗಲು ನಿಧ್ರಿಸುವ ಅಭ್ಯಾಸ ಯಾರಿಗೂ ಬಂದಿರಲಿಲ್ಲ ನನ್ನ ತಂದೆಗೂ ಇರಲಿಲ್ಲ ನನಗೆ ಬಹು ವರ್ಷ ಇರಲಿಲ್ಲ ಸುಮಾರು ಎರಡು ಮೂರು ಗಂಟೆಯವರೆಗೆ ರಾಮಣ್ಣನವರು ಏನಾದರೂ ಮನೆಯ ಕೆಲಸ ಮಾಡುವರು ಹುಣಸೇಕಾಯಿಯನ್ನು ಒಡೆದು ಬಿಡಿಸುವುದು ಹೊಂಗೆಕಾಯಿ ಒಡೆದು ಬಿಡಿಸುವುದು ಬತ್ತದ ಕಣಜವನ್ನು ಚೊಕ್ಕಟಪಡಿಸುವುದು ಉಗ್ರಾಣದ ಮೇಲೆ ಉಸ್ತುವಾರಿ ಚಿಲ್ಲರೆ ಕೆಲಸಗಳು ಆಮೇಲೆ ನಡು ಬಂದು ಸಂದೂಕದ ಬಳಿ ಕೂರುವರು ಪಶ್ಚಾ ಪಶ್ಚಿಮಾಭಿಮುಖವಾಗಿ ನನ್ನನ್ನು ಎದುರುಗೋಡೆಗೆ ಒಗಿಕೊಳ್ಳುವಂತೆ ಹೇಳಿ ಜಮಖಾನ ಹಾಕಿ ಅದರ ಮೇಲೆ ಒಂದು ಓದುವ ಇಳಿಮೇಜನ್ನಿರಿಸಿ ನನ್ನಿಂದ ಓದಿಸುತ್ತಿದ್ದರು ಕೃಷ್ಣರಾಜ ವಾಣಿ ವಿಲಾಸ ಭಾರತವನ್ನು ಅವರಿಗಿಷ್ಟವಾದ ಇತರ ಗ್ರಂಥಗಳನ್ನು ಕಾವ್ಯ ವಾಚನ ಈ ಓದಿನ ಕಾಲದಲ್ಲಿ ನೆರೆಹೊರೆಯ ಜನ ಬಂದು ಸೇರುತ್ತಿದ್ದರು ಅತ್ತಿ ಕುಂಟೆ ಶ್ರೀಪತಿರಾಯರು ಲಿಂಗಾಪುರದ ನರಸಪ್ಪನವರು ಕೊಪ್ಪರದ ವರದಯ್ಯನವರು ಕಂದಾಚಾರದ ರುಕ್ಮಿಣಮ್ಮನವರು ಇತ್ಯಾದಿ ನಾನು ಓದಿನಲ್ಲಿ ಯಾವ ಅಕ್ಷರವನ್ನಾದರೂ ತಪ್ಪಿದರೆ ಅದನ್ನು ತಿದ್ದುವರು ಒಂದು ಸಾರಿ ಭಾರತದಲ್ಲಿ ಯಾವುದೋ ಪ್ರಕರಣ ಋಷಿಗಳ ಸಭೆ ಸೇರಿತ್ತು ಗ್ರಂಥವಾಕ್ಯದಲ್ಲಿ ಕಶ್ಯಪ ಜಾಬಾಲಿ ಮೊದಲಾದ ಮಹರ್ಷಿಗಳು ಅಂಗರಾಗದಿಂದ ವಿರಾಜಿಸುತ್ತಿದ್ದರು ಎಂದಿತ್ತು ರಂಗಾಚಾರ್ಯರೆಂಬವರು ಅಂಗಾರದಿಂದ ವಿರಾಜಿಸುತ್ತಿದ್ದರು ಎಂದು ತಿದ್ದಿದರು ನಮ್ಮ ತಾತನಿಗೆ ಇದು ಹಾಸ್ಯಾವಕಾಶವಾಯಿತು ಜಾಬಾಲಿ ಮಾಧ್ವರೇನೋ ನೀನು ಎಲ್ಲರಿಗೂ ಅಂಗಾರ ಹಚ್ಚಿ ಬಿಡುತ್ತಿ ಆಗ ಮದ್ವಾಚಾರು ಹುಟ್ಟಿರಲೇ ಇಲ್ಲ ಎಲ್ಲರೂ ನಕ್ಕರು ರಂಗಾಚಾರ್ಯರು ನಕ್ಕರು ಈ ಓದಿನಲ್ಲಿ ಆಗಾಗ ಗಟ್ಟೆಗಳು ಬರುತ್ತಿದ್ದೂ ಅಷ್ಟೇ ಕೀಚಕವದೆ ಕೃಷ್ಣನ ಆಗಮನ ಇಂಥವು ಈ ಗಟ್ಟೆಗಳು ಬಂದಾಗ ಪಾನಕ ಪಣ್ಯಾರಗಳು ಸೇವೆ ಹೀಗೆ ಅದೊಂದು ಸಂತೋಷವಾಗಿತ್ತು ಸಂಜೆ ಆರು ಗಂಟೆಗೆ ರಾಮಣ್ಣನವರು ಪೇಟೆಯ ಕಡೆ ಹೊರಡುವರು ಗೋಗ್ರಾಸಕ್ಕಾಗಿ ಹೊಸ ಹುಲ್ಲಿನ ಮೂಟೆಗಳು ರೈತ ಹೆಂಗಸರು ಹುಲ್ಲನ್ನು ಚೆಕ್ಕಿ ಚೊಕ್ಕ ಮಾಡಿ ತಾವು ಹೊರಲಾಗುವಷ್ಟು ಬರದ ಮೂಟೆಗಳನ್ನಾಗಿ ಕಟ್ಟಿ ಮಾರಾಟಕ್ಕೆ ತರುತ್ತಿದ್ದರು ಒಂದು ಹೊರೆಗೆ ಎರಡು ಆಣೆ ಎರಡು ಕಾಲ ಆಣೆ ಅಥವಾ ಆಣೆ ಈ ಬೆಲೆಯನ್ನು ತೆಗೆಸಲು ರಾಮಣ್ಣನವರು ಕೋಶಿಶು ಮಾಡುತ್ತಿದ್ದರು ಅವರಿಗೆ ಲೋಬಿ ಎಂದು ಹೆಸರು ಬರಲು ಇದು ಒಂದು ಕಾರಣ ಅವರು ಹುಲ್ಲಿನ ಮೂಟೆಯನ್ನಿಡಿಸಿ ಅದರೊಳಕ್ಕೆ ಕೈ ಇಟ್ಟು ಬಲಿತ ಹುಲ್ಲನ್ನು ತೇವಾ ಮಾಡಿದ ಹುಲ್ಲನ್ನು ಇಟ್ಟಿದ್ದಾರೋ ಎಂದು ಪರೀಕ್ಷೆ ಮಾಡುವರು ಇದು ಇನ್ನೊಂದು ಕಾರಣ ಹುಲ್ಲಿಗೆ ಎಷ್ಟೆಲ್ಲ ಪರೀಕ್ಷೆಯೇ ಅವರು ಇಷ್ಟು ಕಟ್ಟುನಿಷ್ಟಾಗಿದ್ದರೂ ಅದರಿಂದ ಹೆದರಿದವರಾರನ್ನು ನಾನು ಕಾಣೆ ಯಥೇಷ್ಟವಾಗಿ ಒಳ್ಳೆಯ ಹುಲ್ಲು ಮನೆಗೆ ಬರುತ್ತಿತ್ತು ರಾಮಣ್ಣವನ್ನವರು ಆ ಹುಲ್ಲಿನ ಮೂಟೆಗಳನ್ನು ಬಿಚ್ಚಿ ಹುಲ್ಲನ್ನು ಬಿಡಿಸಿ ಹಸು ಮುಂದೆ ಒಟ್ಟು ಹಾಕುವರು ಹಸು ಎಮ್ಮೆಗಳನ್ನು ಮನೆಗೆ ಬರಮಾಡಿಕೊಂಡು ಅದರದರ ಗೊತ್ತಾದ ಜಾಗಗಳಲ್ಲಿ ಅದನ್ನು ಕಟ್ಟುವರು ಒಂದು ವಿಶೇಷ ಪ್ರತಿಯೊಂದು ದಿನ ಎಮ್ಮೆ ಕರುವಿನ ಮೈ ಮೇಲೂ ಕೈಯಿಂದ ಸವರುವರು ಹಣೆಯ ಮೇಲೆ ಸವರುವರು ಈ ಉಪಚಾರಗಳನ್ನು ಜನಕರುಗಳು ಮೆಚ್ಚಿಕೊಂಡಿದ್ದವೆನಿಸುತ್ತದೆ ಆದ್ದರಿಂದಲೇ ಊರಿನ ಹಿರಿಯರು ಆಕಳು ಎಮ್ಮೆ ಬೆಳೆಯುವುದೆಂದರೆ ರಾಮಣ್ಣನ ಕೈಯಲ್ಲಿ ಎನ್ನುತ್ತಿದ್ದರು ದೇವರ ಪ್ರಸಾದ ದನಕರುಗಳ ಉಪಚಾರವಾದ ಮೇಲೆ ಆಂಜನೇಯ ಸ್ವಾಮಿ ಗುಡಿಗೆ ಪ್ರಯಾಣ ಆ ಗುಡಿಗೆ ಹೋಗುವುದು ಒಂದು ದಿನವಾದರೂ ತಪ್ಪಲಿಲ್ಲ ಗುಡಿಗೆ ಹೋಗಿ ಮಂಗಳಾರತಿ ಮಾಡಿಸಿ ದೇವರ ಪ್ರಸಾದವಾಗಿ ಒಂದು ತೆಂಗಿನಕಾಯಿ ಹೋಳನ್ನು ತರುವರು ಅದರ ಜೊತೆಗೆ ದೇವರಿಗೆ ಧೂಪ ಹಾಕಿದ್ದ ಅಂಗಾರ ಮತ್ತು ಒಂದು ಕೇದೆಗೆ ಹೂವು ಇರುತ್ತಿದ್ದವು ಆ ಅಂಗಾರವನ್ನು ಮನೆಯ ಮಕ್ಕಳಿಗೆಲ್ಲ ಹಣೆಗೆ ಹಚ್ಚುವರು ಮಗುವಿಗೆ ನೆಗಡಿ ಜ್ವರ ಹೊಟ್ಟೆ ನೋವು ಏನು ಬಂದರೂ ಅದಕ್ಕೆ ಆ ಅಂಗಾಧರವೇ ಮದ್ದು ಆ ಕೇದಕಿ ಹೂವನ್ನು ನಮ್ಮ ತಾಯಿಯ ಕೈಯಲ್ಲಿಟ್ಟು ಮುಡಿದುಕೊಳ್ಳ ಹೇಳುವರು ಇದು ನಿತ್ಯದ ಪದ್ಧತಿ ಉಳುಬಾಗಿಲು ಆಂಜನೇಯ ಸ್ವಾಮಿಯ ವಿಶೇಷ ಪ್ರಭಾವವೇನೆಂದರೆ ಪ್ರತಿದಿನದ ಕೇದಕಿ ಸೇವೆ ವರ್ಷದ ಮುನ್ನೂರ ದಿನವೂ ಸ್ವಾಮಿಗೆ ಕೇದಕಿ ಹೂವಿನ ಅಲಂಕಾರ ನಮ್ಮ ತಾತ ಪ್ರತಿದಿನವೂ ತೆಂಗಿನಕಾಯಿ ಪ್ರಸಾದ ತರುತ್ತಿದ್ದದನ್ನು ಊರಿನ ಧರ್ಮಿಷ್ಠರು ಆಡಿಕೊಂಡು ನಗುತ್ತಿದ್ದ ಸಂಗತಿ ಏನೆಂದರೆ ರಾಮಣ್ಣನವರಿಗೆ ಭಕ್ತಿಯನ್ನು ಉಂಟು ಅದಕ್ಕಿಂತ ಹೆಚ್ಚಾಗಿ ತೆಂಗಿನ ಒಪ್ಪಿನ ಲಾಭ ಅದು ಅವರಿಗೆ ಬಿಟ್ಟಿಯಾಗಿ ಬರುತ್ತದೆ ಅವರು ಧರ್ಮದರ್ಶಿಯಾದದ್ದರಿಂದ ತಮ್ಮ ಹಕ್ಕು ದಾರಿ ಬಿಡಬಾರದೆಂದು ದಿನದಿನವೂ ದೇವರ ದರ್ಶನ ಮಾಡುತ್ತಾರೆ ಈ ಕುಚೋದ್ಯದ ಮಾತು ರಾಮಣ್ಣನವರಿಗೆ ತಿಳಿದಿತ್ತು ಅವರು ನಗುತ್ತಿದ್ದರು ಗುಡಿಯಿಂದ ತಂದ ತೆಂಗಿನ ಹೊಳನ್ನು ರಾತ್ರಿಯ ಫಲಾಹಾರಕ್ಕಾಗಿ ಬಳಸುತ್ತಿದ್ದರು ರಾಮಣ್ಣನವರು ರಾತ್ರಿ ಊಟ ಬಿಟ್ಟು ಎಷ್ಟೋ ವರ್ಷವಾಗಿತ್ತು ಆ ಕಾಲದಲ್ಲಿ ಒಂದಾಣೆಗೆ ಆರು ತೆಂಗಿನಕಾಯಿ ಎಂಟು ತೆಂಗಿನಕಾಯಿ ಹೀಗೆ ದಿನಕ್ಕೆ ಒಂದು ದಮ್ಮಡಿಯಷ್ಟು ಲೌಭ್ಯವನ್ನು ಆರೋಪಣೆ ಮಾಡಿದರೆ ಮಾಡಬಹುದು ಇದರ ಜೊತೆಗೆ ಆಲೋಚಿಸಬೇಕಾದ ಸಂಗತಿ ಎರಡಿದೆ ರಾಮಣ್ಣನವರು ಆಂಜನೇಯ ಮೂರ್ತಿಗೆ ವಜ್ರಾಂಗಿಯನ್ನು ಹೊಲಿಸಿಕೊಟ್ಟಿದ್ದರು ಅರ್ಚಕ ಸಂಜೀವಪ್ಪ ಗೌರಿಶೇ ಶಾಸ್ತ್ರಗಳು ರಾಮಣ್ಣನವರಿಗೂ ತುಂಬ ಗೌರಿಶ್ಯ ಶಾಸ್ತ್ರಿಗಳು ಬಯಸಿದಂತ ಒಳ್ಳೆಯ ಬಣ್ಣ ಬಣ್ಣದ ಹೂವಿನ ಚಿತ್ರವುಳ್ಳ ಬಟ್ಟೆಯಲ್ಲಿ ಗೌರಿಶ್ಯ ಶಾಸ್ತ್ರಿಗಳು ಇಷ್ಟಪಟ್ಟಂತೆ ರಾಮಣ್ಣನವರು ಆ ವಜ್ರಾಂಗಿಯನ್ನು ಹೋಲಿಸಿದ್ದರು ಅದು ಬಹು ಹಳೆಯದಾಗಿದ್ದಾಗ ನಾನು ಅದನ್ನು ನೋಡಿದ್ದೇನೆ ಇನ್ನೊಂದು ಸಂಗತಿ ಧನುರ್ಮಾಸ ಒಂದೆರಡು ದಿನ ಸೇವೆಗಾಗಿ ರಾಮಣ್ಣನವರು ಒಂದು ದತ್ತಿಯನ್ನು ಏರ್ಪಡಿಸಿದ್ದರು ನಮ್ಮ ಪೂಜೆಯಾದ ದಿನ ನಮ್ಮ ಮನೆಗೆ ಪ್ರಸಾದ ಬರುತ್ತಿದ್ದದ್ದು ನನಗೆ ಚೆನ್ನಾಗಿ ನೆನಪಿದೆ ಕಾರ್ತಿಕ ಮಾಸದಲ್ಲಿ ಒಂದು ಸೋಮವಾರ ಸೋಮೇಶ್ವರ ದೇವಾಲಯದಲ್ಲಿ ರಾಮಯ್ಯ ರಾಮಣ್ಣನವರ ಕೈಂಕರ್ಯ ರುದ್ರಾಭಿಷೇಕ ದೀಪಾರಾಧನೆ ಈ ಪ್ರಸನ್ನ ಶ್ರೀ ಪ್ರಸನ್ನ ಪಾರ್ವತಿ ದೇವಿಯ ಸನ್ನಿಧಿಯಲ್ಲಿ ಅಥವಾ ಚಾಮುಂಡಿ ಅಮ್ಮನವರಿಗೆ ಸಹಸ್ರಾರ್ಚ ಸಹಸ್ರನಾಮಾರ್ಚನೆ ಇದರ ಜೊತೆಗೆ ಆ ದೇವಸ್ಥಾನದಲ್ಲಿದ್ದ ಮಹಿಷಾಸುರ ಮರ್ದಿನಿ ಅಮ್ಮನವರಿಗೆ ಒಂದು ಸೀರೆಕುಪ್ಪಸ ಸೋಮವಾರ ಸೋಮವಾರ ಸೋಮೇಶ್ವರ ದೇವಾಲಯಕ್ಕೆ ಹೋಗುತ್ತಿದ್ದರು ಕಟ್ಟುನಿಟ್ಟು ರಾಮಣ್ಣನವರು ಹಣಕಾಸಿನ ವಿಷಯದಲ್ಲಿ ಕಟ್ಟುನಿಟ್ಟಾದವರು ಅವರದು ಎಲ್ಲಾ ಲೆಕ್ಕಚಾರ ಅವರು ಒಂದಿಷ್ಟು ಲೇವಾದೇವಿ ವ್ಯಾಪಾರವನ್ನಿಟ್ಟುಕೊಂಡಿದ್ದಾರೆಂದು ಹೇಳಿದ್ದೇನಷ್ಟೇ ಅವರು ತಮಗೆ ಬರಬೇಕಾಗಿದ್ದ ಅಸಲಿನ ವಿಚಾರವಾಗಿ ಮಾತ್ರವಲ್ಲದೆ ಬಡ್ಡಿಯ ವಿಚಾರದಲ್ಲೂ ಕಟ್ಟುನಿಟ್ಟಿನಿಂದ ಇರಿದ್ದರು ಅವರಿಗೆ ಲೋಬಿ ಎಂದು ಹೆಸರು ಬಂದದ್ದಕ್ಕೆ ಇದೇ ಮುಖ್ಯ ಕಾರಣವೆಂದು ನನ್ನ ಭಾವನೆ ಬಡ್ಡಿಯನ್ನು ಬಿಟ್ಟು ಕೊಡುವುದಾದರೆ ಈ ವ್ಯಾಪಾರವನ್ನು ಮಾಡುವುದು ಎಂದು ಕೇಳುತ್ತಿದ್ದರು ಅದರಿಂದ ಸಾಲ ತೆಗೆದುಕೊಂಡವರಲ್ಲಿ ಸರ್ಕಾರದ ಅಧಿಕಾರಿಗಳು ಇರುತ್ತಿದ್ದರು ಅದನ್ನು ನಾನು ಬಲ್ಲೆ ಆದರೆ ಯಾರೊಬ್ಬರು ಹೆಸರು ಬೀದಿಗೆ ಬಂದದ್ದಿಲ್ಲ ರಾಮಣ್ಣನವರು ಕೋರ್ಟು ಕಚೇರಿಗಳಿಗೆ ಜನರನ್ನು ಸೆಳೆದವರಲ್ಲ ಅವರು ವ್ಯಾಪಾರದಲ್ಲಿ ಒಂದು ದೊಡ್ಡತನ ಮರ್ಯಾದೆಯನ್ನಿಟ್ಟುಕೊಂಡಿದ್ದರು ಗ್ರಂಥ ಪರಿಚಯ ರಾಮಣ್ಣನವರು ನನ್ನಿಂದ ಕನ್ನಡ ರಾಮಾಯಣ ಭಾರತಾದಿಗಳನ್ನು ಕ್ರಮವಾಗಿ ಓದಿಸುತ್ತಿದ್ದರೆಂದು ಮೇಲೆ ಹೇಳಿದೆ ಅವರಿಗೆ ಭಾಗವತ ರಂಗನಾಥ ರಾಮಾಯಣ ಈ ಎರಡು ಗ್ರಂಥಗಳಲ್ಲಿಯೂ ತುಂಬ ಮೆಚ್ಚುಗೆ ಆಂಧ್ರ ಭಾಗವತದ ಅನೇಕ ಪದ್ಯಗಳು ಅವರಿಗೆ ಮುಖ್ಯ ಮುಖಸ್ಥವಾಗಿದ್ದವು ಒಂದೊಂದು ಸಾರಿ ಮಾತುಕತೆಯಲ್ಲಿ ಆ ಮಾತುಗಳನ್ನು ಉದಾಹರಿಸುವರು ಒಂದು ಸಲ ಒಬ್ಬನೊಬ್ಬ ವೈಶ್ಯರು ಅವರನ್ನು ನೋಡಲು ಬಂದರು ರಾಮಾಯಣನವರು ಕೇಳಿದರು ತೆಲುಗಿನಲ್ಲಿ ಏನಯ್ಯ ಬಂದದ್ದು ಬಹುದಿನವಾಗಿತ್ತು ನಿನ್ನನ್ನು ನೋಡಿ ಆತ ಸುಮ್ಮನೆ ಸ್ವಾಮಿ ರಾಮಣ್ಣ ಉರುಕೇರಾರು ಮಹಾತ್ಮಲು ವಾರದಮಲು ಆ ಆತ ಏನು ಸ್ವಾಮಿ ನನ್ನನ್ನು ಅದಮನೆನ್ನುತ್ತೀರಲ್ಲ ರಾಮಣ್ಣ ಮಹಾತ್ಮಡಯ್ಯ ಅದಮಡು ಕಾದು ನೋವು ಏನಾದರೂ ಉದ್ದೇಶವಿದ್ದೇ ಇರುತ್ತದೆ ಆತ ಯಾವುದೋ ಲೇವಾದೇವಿ ವ್ಯವಹಾರಕ್ಕೆ ಬಂದಿದ್ದ ಅದಕ್ಕೆ ಪೀಠಿಕೆಯಾಗಿ ಈ ಹಾಸ್ಯದ ಮಾತು ಇನ್ನೊಂದು ಪ್ರಕರಣ ರಾವಣನವರು ಪೇಟೆಯಲ್ಲಿ ಹೋಗುತ್ತಿದ್ದಾಗ ವೈಶ್ಯರಾರಾದರು ನಮಸ್ಕಾರ ಮಾಡುವರು ರಾಮಣ್ಣನವರು ಹೀಗೆ ಆಶೀರ್ವಾದಿಸುವರು ಮಹಾರಾಜು ಗುಂಡಪ್ಪ ಏನು ಸ್ವಾಮಿ ನಿಮ್ಮ ತಂದೆಯ ಹೆಸರು ಹೇಳಿಕೊಳ್ಳುತ್ತೀರಿ ನಮಗೇನಾಗುತ್ತದೆ ಅದರಲ್ಲಿ ಒಂದು ಶ್ಲೇಷೆ ಮಹಾರಾಜುಂಡಪ್ಪ ಮಹಾರಾಜು ಗುಂಡಪ್ಪ ಕಡಗ ರಾಮಣ್ಣನವರು ನನ್ನ ಎರಡು ಕೈಗಳಿಗೂ ಚಿನ್ನದ ಗಟ್ಟಿಯ ಗುಂಡು ಕಂಬಿಯ ಕಡಗಗಳನ್ನು ತೊಡಿಸಿದ್ದರು ಉಳುಬಾಗಿಲಿನ ವೈಶ್ಯರಲ್ಲಿ ಬಹುಮಂದಿ ಚಿನ್ನದ ಕಡಗಗಳನ್ನು ತೊಟ್ಟಿದ್ದರು ಆದರೆ ಅದು ಚಿನ್ನದ ತಗಡು ಮಾತ್ರ ಒಳಗೆ ತಾಮ್ರದ ದಪ್ಪ ಬೇಕು ಆದ್ದರಿಂದ ಹೊರಗೆ ಚಿನ್ನ ಥಳಥಳಿಸುತ್ತಿತ್ತು ವೈಶ್ಯರನ್ನು ಕುರಿತು ಹೇಳುವರು ಸಹಜವಾಗಿರಬೇಕೋ ನನ್ನ ಮಗುವಿನ ಕೈ ನೋಡು ಗಟ್ಟಿ ಬಂಗಾರ ನಿಮ್ಮದು ಒಳಗೆ ಟೊಳ್ಳು ಮೇಲೆ ಡಿಗ್ಲೀಟು ಗುರ್ರಾಲ ವೆಂಕಟಪ್ಪ ರಾಮಣ್ಣನವರಿಗೆ ತೆಲುಗು ರಂಗನಾಥ ರಾಮಾಯಣದಲ್ಲಿ ವಿಶ್ವಾಸವೆಂದು ಹೇಳಿದೆ ನಷ್ಟೇ ಈ ಗ್ರಂಥದ ಕಾರಣದಿಂದ ಅವರಿಗೆ ಶಿಷ್ಯನಾಗಿದ್ದಾತ ಅಕ್ಕಸಾಲೆ ಗುರ್ರಾಲ ವೆಂಕಟಪ್ಪ ಈ ವೆಂಕಟಪ್ಪನವರಿಗೆ ರಾಮಣ್ಣನವರು ರಂಗನಾಥ ರಾಮಾಯಣ ಪಾಠ ಮಾಡಿಸಿ ಅರ್ಥವಿವರಣೆ ಹೇಳಿದ್ದರು ಈ ಉಪಕಾರಕ್ಕಾಗಿ ನನ್ನ ಕೃತಜ್ಞತೆಯನ್ನು ಯಾವ ರೂಪದಲ್ಲಾದರೂ ತೋರಿಸಬೇಕೆಂದು ವೆಂಕಟಪ್ಪನವರಿಗೆ ತುಂಬಾ ಆಸೆ ಆದರೆ ರಾಮಣ್ಣನವರು ಅದಕ್ಕೆ ಅವಕಾಶ ಕೊಡಲಿಲ್ಲ ನಿನ್ನಿಂದ ನಾನು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಎಂದು ಪದೇ ಪದೇ ಹೇಳಿದರು ಕಡೆಗೆ ವೆಂಕಟಪ್ಪಾಚಾರ್ಯರು ಕಾಶಿ ಯಾತ್ರೆ ನಿಶ್ಚಯ ಮಾಡಿಕೊಂಡರು ಅವರು ರಾಮಣ್ಣನವರಿಗೆ ಹೇಳಿದರು ಸ್ವಾಮಿ ನನ್ನಿಂದ ನೀವು ಏನನ್ನೂ ತೆಗೆದುಕೊಳ್ಳುವುದಿಲ್ಲವೆಂದು ಹೇಳಿದ್ದೀರಿ ಈಗ ನಾನು ಕಾಶಿ ಯಾತ್ರೆಗೆ ಹೊರಟಿದ್ದೇನೆ ಅಲ್ಲಿಂದ ಬರುವಾಗ ವಿಶ್ವೇಶ್ವರ ಪ್ರಸಾದವನ್ನು ತರಬೇಕೆಂದಿದ್ದೇನೆ ಅದನ್ನು ನೀವು ಬೇಡವನ್ನ ಕೂಡದು ಅದು ಯಾವ ರೂಪದಲ್ಲಿರಬೇಕು ಅಷ್ಟು ಹೇಳಿದರೆ ಸಾಕು ರಾಮಣ್ಣನವರು ಸಂತೋಷದಿಂದ ಒಪ್ಪಿ ಒಂದು ಶಿವಲಿಂಗವನ್ನು ತರಬಹುದು ಎಂದು ಹೇಳಿದರು ನಮ್ಮ ಮನೆಯಲ್ಲಿ ಪೂರ್ವಿಕರಿಂದ ಬಂದ ಸಾಲಿಗ್ರಾಮಗಳಿವೆ ಒಂದು ಸಣ್ಣ ಸ್ಫಟಿಕಲಿಂಗವೂ ಇದೆ ತುಂಬ ಸಣ್ಣದು ಇನ್ನೂ ಕೊಂಚ ದೊಡ್ಡದಾಗಿರುವ ಬಾಣ ಲಿಂಗವಾದರೆ ಪೂಜೆಗೆ ಅನುಕೂಲ ಮನೆಯಲ್ಲಿದ್ದದ್ದನ್ನು ನನ್ನ ತಮ್ಮ ತೆಗೆದುಕೊಂಡು ಹೋಗಿದ್ದಾನೆ ವೆಂಕಟಪ್ಪನವರು ಇದರಂತೆ ಕಾಶಿಯಿಂದ ಒಂದು ಶಿವಲಿಂಗವನ್ನು ತಂದು ರಾಮಣ್ಣನವರಿಗೆ ಕೊಟ್ಟದ್ದು ನನಗೆ ಜ್ಞಾಪಕವಿದೆ ಕೊಟ್ಟದ್ದು ಹೇಗೆ ಆ ಶಿವಲಿಂಗಕ್ಕೆ ಬೆಳ್ಳಿಯ ಪಾಣಿವಟ್ಟನ್ನು ಮಾಡಿದರು ನಾಗಾಭರಣವನ್ನು ಮಾಡಿದರು ನಮ್ಮ ತಾತನನ್ನು ತಮ್ಮ ಮನೆಗೆ ಕರೆದೊಯ್ದು ಒಂದು ಬಾಳೆ ಮೇಲೆ ಎರಡು ಸೇರು ಅಕ್ಕಿ ಹಾಕಿ ಅದರ ನಡುವೆ ಈ ಶಿವಲಿಂಗವನ್ನಿಟ್ಟು ಅದರ ಜೊತೆಗೆ ತಾಂಬೂಲ ಐದು ರೂಪಾಯಿ ಇಟ್ಟು ಒಪ್ಪಿಸಿದರು ಮತ್ತು ಆ ದಿನ ಐದು ಮಂದಿ ವೈದಿಕ ಬ್ರಾಹ್ಮಣರಿಗೆ ನಮ್ಮ ಮನೆಯಲ್ಲಿ ಸಂತರ್ಪಣೆಯನ್ನೇರ್ಪಡಿಸಿದ್ದರು ರಾಮಣ್ಣನವರು ಅದನ್ನು ಮನೆಗೆ ತೆಗೆದುಕೊಂಡ ದಿನ ಅದಕ್ಕೆ ಏಕಾದಶ ವಾರ ಬಿಲ್ವಾರ್ಚನೆಗಳನ್ನು ಮಾಡಿಸಿದರು ಇದರಂತೆ ನಲವತ್ತೈದು ದಿನವೋ ನಲವತ್ತೆಂಟು ದಿನವೋ ನಡೆಯಿತು ಅನ್ನ ಸಂತರ್ಪಣೆ ಸುವಾಸಿನಿಯರಿಗೆ ಹೂವಿಳ್ಯ ಎಲ್ಲ ನಡೆಯಿತು ಮನೆಯಲ್ಲಿ ಎಲ್ಲರಿಗೂ ಸಂಭ್ರಮ ಕೋಲಾರದಿಂದ ನನ್ನ ತಾತಂದಿರು ಒಂದೆರಡು ದಿನದ ಮಟ್ಟಿಗೆ ಬಂದಿದ್ದರು ಸರ್ವಂ ಯಸ್ಯ ವಶಾದಪಿ ಸ್ಮೃತಿ ಕಾಲಾಯ ತಸ್ಮೈ ನಮಃ ಮಠದ ಸಾಲ ಮುಳುಬಾಗಿಲಿನ ಮಜ್ಜಿಗೆಹಳ್ಳಿಯ ಮಠದವರು ರಾಮಣ್ಣನವರಿಂದ ಹಣ ಸಾಲಾ ತೆಗೆದುಕೊಂಡಿದ್ದರು ಈ ಸಾಲಕ್ಕೆ ಖಾರಿಯಾಗಿ ಆ ಮಠದ ದೇವತಾ ವಿಗ್ರಹದ ಚಿನ್ನದ ಕವಚಗಳನ್ನು ಒತ್ತೆ ಇಟ್ಟಿದ್ದರು ಈ ಸಾಲ ಕೊಟ್ಟಾಗ ಆ ಸಂಗತಿ ಶೇಷಣ್ಣನವರಿಗೆ ತಿಳಿದಿರಲಿಲ್ಲ ಮಠದ ಕಾರ್ಯಕರ್ತರಾದ ಮಧ್ವರಾಯಾಚಾರ್ಯರವರು ಯಾವುದೋ ವ್ಯವಹಾರಕ್ಕಾಗಿ ಕೋಲಾರಕ್ಕೆ ಹೋಗಿ ಶೇಷಣ್ಣನವರೊಂದಿಗೆ ಮಾತನಾಡುತ್ತಿದ್ದಾಗ ಪ್ರಾಸಂಗಿಕವಾಗಿ ಆ ವಿಚಾರ ಆಚಾರ್ಯರ ಬಾಯಿಂದ ಹೊರಬಿತ್ತು ಆ ಕ್ಷಣದಲ್ಲಿ ಶೇಷಗಿರಿಯಪ್ಪನವರು ಆಚಾರ್ಯರಿಗೆ ಏನು ಹೇಳಲಿಲ್ಲ ಮೂರು ನಾಲ್ಕು ದಿನಗಳಾದ ಮೇಲೆ ಶೇಷಗಿರಿಯಪ್ಪನವರು ರಾಮಣ್ಣನವರಿಗೆ ನಾಲ್ಕು ಒಂದು ನೂರು ರೂಪಾಯಿ ನೋಟುಗಳನ್ನು ಕಳುಹಿಸಿ ಇದನ್ನು ನೀನು ಮಠಕ್ಕೆ ಕೊಟ್ಟಿರುವ ಸಾಲಕ್ಕಾಗಿ ತೆಗೆದುಕೊಂಡು ದೇವರ ಕೂಡಲೇ ಹಿಂತಿರುಗಿಸತಕ್ಕದ್ದು ಮಠದ ಸುತ್ತು ನಮ್ಮ ಮನೆಯಲ್ಲಿರಬಾರದು ಎಂದು ಕಾಗದ ಬರೆದರು ರಾಮಣ್ಣನವರು ಆ ಮಾತಿನಂತೆ ನಡೆದರು ಅದರಲ್ಲಿ ಒಂದು ವಿಶೇಷ ಸ್ವಾಮಿಗಳನ್ನು ಮನೆಗೆ ಬರೆದು ಪಾದಪೂಜೆ ನಡೆಸಿ ಅವರು ಹಿಂತಿರುಗುವಾಗ ಅವರ ಮೇನಾದಲ್ಲಿ ಆ ಚಿನ್ನದ ಕವಚಗಳನ್ನಿರಿಸಿದರು ಆ ಬೆಳೆ ಬಾಳುವ ಸ್ವತ್ತುಗಳನ್ನು ಒಂದು ದೊಡ್ಡ ತಾಂಬಾಳೆಯಲ್ಲಿ ಅಕ್ಕಿ ತುಂಬಿ ಅದರ ನಡುವೆ ಇರಿಸಿ ಹೂವು ತಾಂಬೂಲ ತೆಂಗಿನಕಾಯಿ ದಕ್ಷಿಣಗಳ ಸಮೇತ ಹಿಂತಿರುಗಿಸಿದರು ಇದು ಒಂದು ದಿನ ಬೆಳಗ್ಗೆ ಹತ್ತು ಹನ್ನೊ ಹತ್ತರಿಂದ ಹನ್ನೊಂದು ಗಂಟೆಯ ವೇಳೆಯಲ್ಲಿ ಅಂದು ಮಠದಲ್ಲಿ ವಿಜೃಂಭಣೆಯಿಂದ ದೀಪಾರಾಧನೆ ಆಗಿನ ಪ್ರಸಾದ ಎರಡು ದೊಡ್ಡ ಅರಳು ಲಡ್ಡಿಗೆಗಳು ನನ್ನ ಕೈಗೆ ಬಂದದ್ದು ಜ್ಞಾಪಕವಿದೆ ಉರಸ್ ಮುಳಬಾಗಿಲಿಗೆ ನ ಆಗ್ನೇಯ ಒಂದು ದುರ್ ದರ್ಗಾ ಉಂಟು ದರ್ಗಾ ಎಂಬುದು ಮುಸಲ್ಮಾನ ಸಾಧುಸಂತರ ಸಮಾಧಿ ಸ್ಥಳ ಮುಳುಬಾಗಿಲು ಬೆಟ್ಟದ ಮೇಲೆ ಹೈದರ ವಲ್ಲಿ ಎಂಬ ಭಕ್ತನು ತಪಸ್ಸು ಮಾಡಿಕೊಂಡಿದ್ದನಂತೆ ಆತನ ಸಮಾಧಿಯೇ ಆ ದರ್ಗಾ ಎಂದು ಹೇಳುತ್ತಾರೆ ಆ ದರ್ಗಾದಲ್ಲಿ ಆರು ವರ್ಷಕ್ಕೋ ಎಂಟು ವರ್ಷಕ್ಕೋ ಒಮ್ಮೆ ಉರಸ್ ಎಂಬ ಉತ್ಸವ ಆ ಉತ್ಸವಕ್ಕಾಗಿ ದೂರಸ್ಥಳಗಳಿಂದಲೂ ಹತ್ತಿರದಿಂದಲೂ ಭಕ್ತಾದಿಗಳು ಬಂದು ನಡೆಯುತ್ತಾರೆ ಅವರೆಲ್ಲರೂ ಅನೇಕರು ಪಕೀರರು ಇರುತ್ತಾರೆ ಆ ಪಕೀರರಲ್ಲಿ ಕೆಲವರು ಕುರಾನಿನಿಂದ ಮಂತ್ರಗಳನ್ನು ಬೇರೆ ಹಾಡುಗಳನ್ನು ಹಾಡಿಕೊಂಡು ಕೈಯಲ್ಲಿ ಗಮಗಮಿಸುವ ಉದುಬತ್ತಿ ಹಿಡಿದು ದರ್ಗಾದಲ್ಲಿ ಒಂದು ಗೋರಿಯಿಂದ ಇನ್ನೊಂದು ಇನ್ನೊಂದಕ್ಕೆ ಪ್ರಯಾಣ ಸೇವೆ ಸಲ್ಲಿಸುತ್ತಾರೆ ಈ ಉರಸ್ನ ಕೇಂದ್ರವೆಂದರೆ ಪಟ್ಟಣಕ್ಕೆ ಪಟ್ಟಕ್ಕೆ ಕುಳಿತ ಒಬ್ಬ ಪಕೀರರು ಪಕೀರರಲ್ಲಿ ನಾಲ್ಕೈದು ಪಂಗಡಗಳು ತಂತೆ ಅವರು ಪೆನುಗೊಂಡೆ ಮೊದಲಾದ ಬೇರೆ ಬೇರೆ ಸ್ಥಳಗಳವರು ಅವರವರಲ್ಲಿ ಉರಸ್ ಅಧ್ಯಕ್ಷ ಪಟ್ಟಕ್ಕಾಗಿ ಪೋಟಾ ಪೋಟಿ ಹೀಗೆ ಉರಸ್ ಅಧ್ಯಕ್ಷನಾದ ಪಕೀರನು ಆ ಉರಸ್ ನಡೆಯುವ ಒಂದು ವಾರವೂ ಉಪವಾಸಿಯಾಗಿರಬೇಕು ಮತ್ತು ಒಂದೇ ನಿಶ್ಚಲವಾಗಿ ಕುಳಿತು ಧ್ಯಾನ ಬೇರೆ ನಿಯಮಗಳು ಒಟ್ಟಿನ ಮೇಲೆ ಅದು ಪೂಜ್ಯಸ್ಥಾನ ಮಹಾಮಯೇ ಉಳದ್ದು ಈ ಕಾರಣದಿಂದ ಪೋಟಾಪೋಟಿ ಪೋಟಾಪೋಟಿ ನಡೆಸುತ್ತಿದ್ದವರು ಪಕ್ಕೇರಿಯರೆಗಿಂತ ಹೆಚ್ಚಾಗಿ ಅವರ ಹಿಂಬಾಲಕರು ಶಿಷ್ಯರು ಅವರಲ್ಲಿ ತಕರಾರೆದ್ದು ಉಸ ನಿಂತು ಹೋಗುವ ಸಂಭವವು ತೋರುತ್ತಿತ್ತು ರಾಮಣ್ಣನವರ ಅಧಿಕಾರ ಈ ತಕರಾರನ್ನು ಯಾವುದೋ ದಾಖಲೆ ೂಖಲೆಗಳಿಂದ ಪರಿಹಾರ ಮಾಡುವ ಅಧಿಕಾರ ಹೇಗೋ ನಮ್ಮ ಚಿಕ್ಕತಾತ ರಾಮಣ್ಣನವರ ಕೈಗೆ ಬಂದಿತ್ತು ದರ್ಗಾ ಅಧಿಕಾರಿಗಳು ಅವರಲ್ಲಿ ಬಂದು ಮೊದಲು ಪ್ರಸ್ತಾಪ ಮಾಡುತ್ತಿದ್ದರು ರಾಮಣ್ಣನವರು ದಾಖಲೆಗಳನ್ನು ತೋರಿಸಿ ಇಂಥ ಫಕೀರರೇ ಈ ಸಾರಿ ಅಧ್ಯಕ್ಷರಾಗಿರತಕ್ಕದ್ದು ಯುಕ್ತ ಎಂದು ಸಲಹೆ ಕೊಡುತ್ತಿದ್ದರು ಅದನ್ನು ದರ್ಗಾ ಅಧಿಕಾರಿಗಳು ಅಂಗೀಕರಿಸುತ್ತಿದ್ದರು ಮತ್ತು ಸಲಹೆಗೆ ಪ್ರತಿಫಲವಾಗಿ ಗೌರವ ತೋರಿಸುತ್ತಿದ್ದರು ಉರಸ್ ಐದಾರು ದಿನ ನಡೆಯುತ್ತಿದ್ದಷ್ಟೇ ಕಡೆಯ ದಿನ ದರ್ಗಾದಿಂದ ಒಂದು ಮೆರವಣಿಗೆ ಹರಡುವುದು ನಾಲ್ಕು ಮೂಲೆಗಳಲ್ಲಿ ನಾಲ್ವರು ಕೈಯಲ್ಲಿ ಹಿಡಿದ ಕೋಲುಗಳ ಮೇಲುಗಡೆ ಬಟ್ಟೆಯ ಕನಾತನ್ನು ಕಟ್ಟಿ ಚಪ್ಪರ ಮಾಡುವರು ಆ ಚಪ್ಪರದ ಕೆಳಗಡೆ ಒಂದು ಸಿಂಗರಿಸಿದ ಕುದುರೆಯನ್ನು ನಡೆಸಿಕೊಂಡು ಬರುವರು ಇದು ಅರಬ್ಬಿ ದೇಶದ ಒಂಟಿಯ ಪ್ರತ್ಯ ಕುದುರೆಯ ಎರಡು ಪಕ್ಕಗಳಲ್ಲಿಯೂ ಹೂವು ಗಂಧ ಹುಡಿ ಪನ್ನೀರು ದಾನಿಗಳನ್ನು ಹೊತ್ತ ಜನ ಬರುವರು ಕುದುರೆಯ ಜಿನಿನ ಮೇಲೆ ಕುರಾನ್ ಪುಸ್ತಕದ ಒಂದು ದಫ್ತರ ಬರುತ್ತಿತ್ತೆಂದು ಜ್ಞಾಪಕ ಈ ಮೆರವಣಿಗೆ ರಾತ್ರಿ ಎಂಟರಿಂದ ಎಂಟೂವರೆ ಸುಮಾರಿಗೆ ನಮ್ಮ ಮನೆಯ ಮುಂದೆ ಬರುವುದು ನನ್ನ ತಾತಂದ್ಯರಿಗೆ ಪನ್ನೀರು ಹೂವಿನ ಹಾರ ಗಂಧದ ಹುಡಿ ಇದನ್ನು ಉರಸ್ಪ್ರಸಾದವಾಗಿ ಕೊಡುವರು ಕುಶಲ ಸಂಭಾಷಣೆಯಾದ ಮೇಲೆ ಮೆರವಣಿಗೆ ಹಿಂದಕ್ಕೆ ಹೋಗುವುದು ಹಿಂದೂ ಮುಸಲ್ ಮಾನರ ಪರಸ್ಪರ ಸ್ನೇಹ ಔದಾರ್ಯಗಳ ಗುರುತೆಂದು ಈ ಪ್ರಕರಣವನ್ನು ನಿರೂಪಿಸಿದೆ ಗೃಹ ಕೃತ್ಯ ನಿಷ್ಠೆ ಈಗ ನನ್ನ ಚಿಕ್ಕ ತಾತ ರಾಮಣ್ಣನವರ ಗೃಹ ನಮ್ಮ ಮನೆಯ ಆಧಾರ ವಿವೇದ ಯಾವ ದ್ವಿಶಿಷ್ಟವನ್ನು ರಾಮಣ್ಣನವರು ಕೈಯಲ್ಲಿರಿಸಿಕೊಂಡಿದ್ದರು ಶೇಷಣ್ಣನವರು ಹಣ ಸಂಪಾದಿಸಿದರು ತಮ್ಮಿಷ್ಟದಂತೆ ಖರ್ಚು ಮಾಡಿದರು ಊರಿನ ಸಂಸಾರವನ್ನು ಅವರು ಮರೆತವರಲ್ಲ ತಿಂಗಳು ತಿಂಗಳು ಒಂದಷ್ಟು ಹಣವನ್ನು ತಮ್ಮ ರಾಮಣ್ಣನ ಕೈಗೆ ಕೊಡುತ್ತಿದ್ದರು ಮಗನ ಕೈ ಕೈಗಲ್ಲ ಮದುವೆಯ ಮದುವೆ ಮುಂಜಿ ಇಂತ ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚು ಸಹಾಯ ಮಾಡ ಕೊಡುತ್ತಿದ್ದರು ಸಾಮಾನ್ಯವಾಗಿ ಗಂಡು ಹುಡುಗರಿಗೂ ಹೆಂಗಸರಿಗೂ ಬೇಕಾದ ಬಟ್ಟೆಬಳೆಗಳನ್ನು ಜಮಖಾನ ಕಂಬಡಿಗಳನ್ನು ಅವರೇ ಕೋಲಾರದಿಂದ ಕಳುಹಿಸುತ್ತಿದ್ದರು ಆದರೆ ನಿತ್ಯದ ವ್ಯವಹಾರ ರಾಮಣ್ಣನವರ ಜವಾಬ್ದಾರಿ ಅಣ್ಣಂದಿರು ಕೊಟ್ಟಿದ್ದನ್ನು ತಮ್ಮ ಕೈಯಲ್ಲಿರಿಸಿಕೊಂಡು ವಿವೇಚನೆಯಿಂದ ಸಿದವರು ರಾಮಣ್ಣನವರು ಯಾವ ಮಾತು ಬಂದರು ದೊಡ್ಡವರು ರಾಮಣ್ಣ ಅದೇನ ಅದೇನೋ ನೋಡು ಎನ್ನುವರು ಶೇಖದಾರ ಗುಂಡಪ್ಪನವರಿಂದ ಬಂದಿದ್ದ ಜಮೀನು ಕೊಂಚ ಇತ್ತು ಸಿದ್ದ ಸಿದ್ಧಗಟ್ಟ ಎಂಬ ಹಳ್ಳಿಯ ಬಳಿ ಕೆಂಗುಂಟೆ ಎಂಬ ಕೆರೆಯ ಕೆಳಗೆ ಗದ್ದೆ ಸೋಮೇಶ್ವರ ಬಳಿ ಹೊಲ ಗದ್ದೆ ಇನ್ನು ಇಲ್ಲಿಷ್ಟು ಅಲ್ಲಷ್ಟು ಜಮೀನು ಇತ್ತು ಎರಡು ಮೂರು ದೊಡ್ಡ ಹುಣಸೆ ತೋಪುಗಳಿದ್ದವು ಕೋಲಾರ ಬೆಂಗಳೂರು ರಸ್ತೆಯಲ್ಲಿ ಸೋಮೇಶ್ವರ ಪಾಳ್ಯದ ಸಮೀಪದಲ್ಲಿ ಎರಡು ಪಕ್ಕಗಳ ಸಾಲು ಮರಗಳ ಹಕ್ಕುದಾರಿಯು ಇತ್ತು ಇತ್ತು ಎಂದೇ ಭೂತಕಾಲ ಮೇಲಣ ಜಮೀನುಗಳಿಂದ ಬರುತ್ತಿದ್ದ ಧಾನ್ಯ ಸಾಮಗ್ರಿಯೇ ನಮ್ಮ ಕುಟುಂಬಕ್ಕೆ ಮುಖ್ಯಾಧಾರ ರಾಮಣ್ಣನವರ ಲೇವಾದೇವಿ ವ್ಯಾಪಾರಕ್ಕೆ ಬಂಡವಾಳ ಬಂದದ್ದು ಅರ್ಧ ಪಾಲು ಈ ಜಮೀನಿನ ಫಸಲಿನಿಂದ ಮೇಲ್ಕರ್ಚಿಗೆ ಶೇಷಗಿರಿಯಪ್ಪನವರ ಸಂಪಾದನೆ ಮನೆಯಲ್ಲಿದ್ದ ಜನ ಹತ್ತು ಮಂದಿ ಬೆಳೆದವರು ನಾಲ್ಕೈದು ಮಕ್ಕಳು ನನ್ನ ತಂದೆ ತಾಯಿ ಅಲ್ಲದೆ ನಮ್ಮ ಮಾತ ಮಹಿ ಆಕೆಯ ಮಗ ಅಲ್ಲದೆ ನಮ್ಮ ಚಿಕ್ಕ ತಾತ ಶೀನಪ್ಪನವರ ಇಬ್ಬರು ಹೆಣ್ಣು ಮಕ್ಕಳು ಅಳಿಯಂದಿರು ಅವರ ಮಕ್ಕಳು ಆಗಾಗ ಬಾಣಂತನಗಳು ಪುಣ್ಯ ದಿನಗಳು ತಿಥಿ ಹಬ್ಬಗಳು ಇವೆಲ್ಲ ಸೇರಿ ಖರ್ಚು ಎಣಿಸಬಹುದಾದದಷ್ಟೇ ಇತ್ತು ಇದನ್ನೆಲ್ಲ ಮುಂದಾಲೋಚನೆಯಿಂದ ಲೆಕ್ಕ ಮಾಡಿಕೊಂಡು ಜಾಣತನದಿಂದ ನಡೆಸಿದವರು ರಾಮಣನವರು ಹೊಂಗೆಕಾಯಿ ಮಗೆ ಮನೆಗೆ ಬರುವುದು ಹಾಗೆಯೇ ಹುಣಸೆಕಾಯಿ ಮನೆಯ ಕರು ಒಂದೊಂದು ಸಾರಿ ಹುಡುಗರು ಹೊಂಗೆಕಾಯಿಯನ್ನು ಒಡೆದು ಬೀಜವನ್ನು ರಾಶಿ ಮಾಡುವರು ರಾಮಣ್ಣನವರು ಈ ಬೀಜವನ್ನು ಗೊತ್ತಾದ ಗಾಣಿಗರಿಗೆ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಮನೆಗೆ ಬೇಕಾಗುವಷ್ಟು ಹೊಂಗೆ ಎಣ್ಣೆಯನ್ನು ಒಂದಷ್ಟು ಒಳ್ಳೆಣ್ಣೆಯನ್ನು ಬದಲಾ ಬದಲಿಯಾಗಿ ಕೊಡುವಂತೆ ಏರ್ಪಡಿಸಿದ್ದರು ನಮಗೆ ಹುಚ್ಚಳ್ಳಿನ ಬೆಳೆ ಕೊಂಚ ಬರುತ್ತಿತ್ತು ಅದನ್ನು ಎಣ್ಣೆ ಮಾಡಿಸಿ ಉಪಯೋಗಕ್ಕೆ ತರಿಸುತ್ತಿದ್ದರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಊಟಕ್ಕೆ ಒಳ್ಳೆಣ್ಣೆ ಹುಚ್ಚೆಳ್ಳೆಣ್ಣೆ ಹಾಕಿಸಿಕೊಳ್ಳುವುದು ಇಷ್ಟ ಗೊಜ್ಜು ಚಿತ್ರಾಣಗಳಿಗೆ ಹುಚ್ಚಳ್ಳೆಣ್ಣೆ ಬಹು ಸೊಗಸೆ ಎಂದು ಕೆಲವರ ರುಚಿ ಮನೆಯಲ್ಲಿ ಹಾಲು ತುಪ್ಪಗಳು ದಂಡಿಯಾಗಿರುತ್ತಿದ್ದವೆಂದು ಹಿಂದೆ ಹೇಳಿದೆ ಆದ್ದರಿಂದ ಎಣ್ಣೆ ಬೆಳೆಸಿಕೊಳ್ಳುತ್ತಿದ್ದದ್ದು ರುಚಿಗಾಗಿ ಒಳ್ಳೆಣ್ಣೆ ಮುಖ್ಯವಾಗಿ ದೇವರ ದೀಪ ದೀಪಕ್ಕೆ ಕಾವಲು ಮನೆಗೆ ಬೇಕಾದಷ್ಟು ರಾಗಿ ಬರುತ್ತಿತ್ತು ಅದನ್ನು ಗಡಿಗೆಗಳಲ್ಲಿ ದೊಡ್ಡ ಮಣ್ಣಿನ ಬಾಂಡಗಳಲ್ಲಿ ಮೇಲು ಮೇಲುಬಾಯಿಯಿಂದ ಗಡಿಗಳಕ್ಕೆ ಧಾನ್ಯ ಸುರಿಯುವುದು ಕೆಳಭಾಗದ ಒಂದು ಸಣ್ಣ ರಂಧ್ರದಿಂದ ರಾಗಿಯನ್ನು ಹೊರಕ್ಕೆ ತೆಗೆದುಕೊಳ್ಳುವುದು ಈ ಗಡಿಗೆಗಳ ಮೇಲೆ ರಾವಣ್ಣನವರ ಕಾವಲು ಅವರ ಕಾವಲಿಗೆ ಬಂಗ ಬಾರದಂತೆ ಖಾಲಿ ಮಾಡುತ್ತಿದ್ದದ್ದು ನನ್ನ ತಂದೆ ನನ್ನ ತಂದೆಗೆ ತೋಟದ ಉದ್ಯಮದಲ್ಲಿ ತುಂಬ ಖಯಾಲಿ ಈ ತೋಟದಲ್ಲಿ ಕಲ್ಲು ಬೆಂಚುಗಳನ್ನು ಹಾಕಿಸುವುದಕ್ಕಾಗಿ ಕಲ್ಲು ಕಂಬಳಗಳಿಗಾಗಿ ಚಪ್ಪಡಿಗಳಿಗಾಗಿ ಆಗಾಗ ಕಲ್ಲೊಡ್ಡರ ಕೆಲಸ ಬೇಕಾಗುತ್ತಿತ್ತು ಅವರಿಗೆ ಕೂಲಿಯನ್ನು ರಾಗಿಯ ರೂಪದಲ್ಲಿ ಕೊಡಬೇಕಾಗುತ್ತಿತ್ತು ಸಂಜೆ ರಾಮಣ್ಣನವರು ಗೋಗ್ರಾಸಕ್ಕೆಂದು ಗುಡಿಗೆಂದು ಹೊರಗೆ ಹೋಗಿದ್ದಾಗ ನನ್ನ ತಂದೆ ಗಡಿಗೆಗಳಿಂದ ರಾಗಿ ತೆಗೆದು ಕೆಲಸಗಾರರಿಗೆ ಕೊಡುವರು ರಾಮಣ್ಣನವರಿಗೆ ಇದು ಎಂದು ಗೊತ್ತಾದಾಗ ಕೊಂಚ ಗೊಣಗಾಡುವರು ಕೊಂಚ ನಗುವರು ನನ್ನ ತಂದೆಯ ತೋಟದಲ್ಲಿ ರಾಮಣ್ಣನವರಿಗೆ ಮೆಚ್ಚುಗೆ ರಾಗಿ ತೆಂದು ಅಸಮಾಧಾನ ಭತ್ತದ ಏರ್ಪಾಟು ಹೀಗೆಯೇ ಆದರೆ ನಮ್ಮ ಜಮೀನಿನಿಂದ ಬರುತ್ತಿದ್ದ ಭತ್ತ ನಮ್ಮ ಮನೆಗೆ ಸಾಕಾಗುತ್ತಿರಲಿಲ್ಲ ಆದ್ದರಿಂದ ರಾಮಣ್ಣನವರು ಒಂದು ಹತ್ತು ಕಂಡುಗ ಕೆಂಪು ಸಣ್ಣ ನೆಲ್ಲು ಭತ್ತಕ್ಕೆ ಒಟ್ಟು ಏರ್ಪಾಡು ಮಾಡುತ್ತಿದ್ದರು ಅವರಿಂದ ಸಾಲ ತೆಗೆದುಕೊಂಡ ರೈತರು ಅವರು ಕೊಡಬೇಕಾದ ಬಡ್ಡಿ ಬಗೆಗೆ ನೆಲ್ಲು ತಂದು ಕೊಡುತ್ತಿದ್ದರು ಇಂಥ ಏರ್ಪಾಟು ಮಾಮೂಲಾಗಿ ನಡೆಯುತ್ತಿದ್ದು ತಕರಾರಿದ್ದದ್ದು ಅಪರೂಪ ಬೆಲ್ಲ ನಮ್ಮ ದೊಡ್ಡ ಖರ್ಚಿನ ಬಾಬು ಎಂದರೆ ಬೆಲ್ಲ ಬೆಲ್ಲಕ್ಕೆ ಮೇಲಿನಂತೆ ಏರ್ಪಾಟು ಗೊತ್ತಾಗಿದ್ದ ರೈತರಿಗೆ ರಾಮಣ್ಣನವರು ಮುಂಗಡ ಕೊಡತಕ್ಕದ್ದು ಇದಕ್ಕೆ ಬದಲಾಗಿ ರೈತ ನಾಲ್ಕಡಿಗೆ ಅಥವಾ ಐದಡಿಗೆ ಬೆಲ್ಲದ ಮುದ್ದೆಗಳನ್ನು ಕೊಡತಕ್ಕದ್ದು ಒಂದು ಅಡಿಗೆ ಎಂದರೆ ಒಂದು ಸಲ ಅಲೆಮನೆಯ ದೊಡ್ಡ ಕೊಪ್ಪರಿಗೆಯಲ್ಲಿ ಕಾಯಿಸಲಾಗುವಷ್ಟು ಕಬ್ಬಿನ ರಸಪಾಕ ರಸದ ಪಾಕ ಇದರಲ್ಲಿ ಬಹುಶಃ ನಲವತ್ತು ಐವತ್ತು ಮುದ್ದೆಗಳಾಗುತ್ತಿದ್ದವೆಂದು ತೋರುತ್ತದೆ ನನಗೆ ಹೆಚ್ಚಿನ ಜ್ಞಾನವಿಲ್ಲ ಕೋಲಾರ ಮುಳಬಾಗಿಲು ಸೀಮೆಯಲ್ಲಿ ಕಬ್ಬಿನ ರಸದಿಂದ ಪಾಕವನ್ನು ಅಚ್ಚಿಗೆ ಹಾಕುವ ವಾಡಿಕೆ ಇರಲಿಲ್ಲ ದೊಡ್ಡ ತಂಬಿಗೆಯಂಥ ಉಂಡೆಗಳನ್ನಾಗಿ ಮಾಡುವುದು ರೂಢಿ ನಮ್ಮ ಮನೆಗೆ ಇಂಥ ಮುದ್ದೆ ತಿಂಗಳಿಗೆ ಹತ್ತು ಹದಿನೈದು ಬೇಕಾಗುತ್ತಿತ್ತು ಮನೆಗೆ ಬೆಲ್ಲ ಬಂದ ಹೊಸದರಲ್ಲಿ ಅದನ್ನು ಭದ್ರಪಡಿಸಲಿಕ್ಕಾಗಿ ಗೆಮ್ಮಣ್ಣಿನಲ್ಲಿ ನೆನೆಸಿದ ಬಟ್ಟೆಯ ಚಿಂದಿಯನ್ನು ಸುತ್ತೂರ ಕಟ್ಟಿರುತ್ತಿದ್ದರು ಗುಡಾಣದ ಹೊಟ್ಟೆಯ ಮೇಲೆ ಸುಣ್ಣದಲ್ಲಿ ಗುರುತು ಮಾಡಿದ ಅಂಕಿ ಒಂದು ಎರಡು ಮೂರು ಇತ್ಯಾದಿ ಈ ಸಂಖ್ಯಾಕ್ರಮಗಳಲ್ಲಿ ಗುಡಾಣಗಳನ್ನು ಖಾಲಿ ಮಾಡತಕ್ಕದ್ದು ಇದು ರಾಮಣ್ಣನವರ ವ್ಯವಸ್ಥೆ ನಮ್ಮ ಮನೆಗೆ ಹುಳಸೆ ಹಣ್ಣು ಯಥೇಷ್ಟವಾಗಿ ಬರುತ್ತಿತ್ತು ನಮಗಿದ್ದ ಹುಣಸೆ ತೋಪುಗಳ ವಿಷಯವನ್ನು ಹಿಂದೆ ಹೇಳಿದ್ದೇನೆ ಗುಡಿಯ ಬಳಿಯಿದ್ದ ಇಪ್ಪತ್ತೈದು ಹಳೆಯ ಹುಣಸೆ ಮರಗಳ ತೋಪನ್ನು ರು ಇಪ್ಪತ್ತೈದಕ್ಕೆ ಮಾರಿಬಿಟ್ಟೆವು ಈಗ ಬೆಲೆ ಅದರ ಐವತ್ತರಷ್ಟಾದೀತು ಇಂಥ ತೋಪುಗಳಿಂದ ಬಂದ ಹುಣಸೆ ಹಣ್ಣಿನ ಮೇಲಿನ ತೊಗಟೆನಾರನ್ನು ಒಳಗಿನ ಬೀಜವನ್ನು ತೆಗೆದು ಹಣ್ಣನ್ನು ಮಾತ್ರ ಪಿಂಡಿಗಳಾಗಿ ಮಾಡಿ ಈಚೆಲು ಚಾಪೆಗಳಲ್ಲಿ ಸುತ್ತಿ ಹೊಲೆ ದಾಸ್ತಾನು ಮಾಡಿರುತ್ತಿದ್ದರು ಇದನ್ನು ಅವರವರಿಗೆ ದಾನವಾಗಿ ಕೊಡುವುದೂ ಉಂಟು ಅವರಿವರಿಗೆ ದಾನವಾಗಿ ಕೊಡುವುದು ಉಂಟು ನಾರು ಮಾವಿನಕಾಯಿ ದಾಡಿ ಪಸಂದ್ ಬರುತ್ತಿತ್ತು ಅದನ್ನು ಒಳರಾಗಿ ಹುಲ್ಲಿನಲ್ಲಿ ಮುಚ್ಚಿಟ್ಟು ಮಾಗ ಹಾಕುತ್ತಿದ್ದರು ಸಾಸಿವೆ ಬರುತ್ತಿತ್ತು ಅದು ದಾಸ್ತಾನು ಇದನ್ನೆಲ್ಲ ಹೇಳುವುದರ ತಾತ್ಪರ್ಯವೇನೆಂದರೆ ಅದು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಇದ್ದ ಎಕಾನಮಿ ಸಂಪದ್ ವ್ಯವಸ್ಥೆ ಅರ್ಥಶಾಸ್ತ್ರದಲ್ಲಿ ಎರಡು ಯುಗಗಳನ್ನು ಗುರುತಿಸಬಹುದು ಒಂದು ಭೂವ್ಯವಸಾಯದ್ದು ಎರಡು ಯಂತ್ರ ಕಾರ್ಖಾನೆಗಳದು ಮೊದಲನೆಯದರ ಲಕ್ಷಣ ನೆಮ್ಮದಿಯ ಜೀವನ ಎರಡನೆಯದರ ಲಕ್ಷಣ ಪೋಟಾಪೋಟಿ ಈಗ ನಾವು ಎರಡನೆಯ ರೀತಿಯ ಸಂಪತ್ ಪ್ರಯತ್ನದಲ್ಲಿ ಮುನ್ನುಗ್ಗುತ್ತಿದ್ದೇವೆ ಇಂಥ ಕಾಲದಲ್ಲಿ ನೆಮ್ಮದಿಯ ಸಂಪದ್ ವ್ಯವಸ್ಥೆ ಹೇಗಿತ್ತೆಂಬುದನ್ನು ಕೊಂಚ ಕೊಂಚ ನೆನಪು ಮಾಡಿಕೊಳ್ಳಬಹುದು ಸೌದೆ ನಮ್ಮ ಮನೆಯಲ್ಲಿ ಸೌದೆಯ ಖರ್ಚು ಕೊಂಚ ಹೆಚ್ಚು ವ್ರತಗಳು ತೃತಿಗಳು ಆಗಾಗ ಬರುತ್ತಿದ್ದವು ಆದ್ದರಿಂದ ಅಡುಗೆ ಮನೆ ನೀರು ಮನೆಗಳ ಒಲೆಗಳು ಹೆಚ್ಚಾಗಿ ಉರಿಯಬೇಕಾಗಿತ್ತು ಇದಕ್ಕಾಗಿ ರಾಮಣ್ಣನವರು ಆಗಾಗ ಊರ ಸುತ್ತಲಿನ ತೋಪುಗಳಲ್ಲಿಯೋ ಸಾಲು ಎಲ್ಲೆಲ್ಲಿ ಒಣ ಮರಗಳು ಇವೆ ಎಂದು ನಿಗಾ ಇಟ್ಟಿರುತ್ತಿದ್ದರು ಅಂಥ ಕೊಂಡುಕೊಂಡು ಕಳಿಸಿ ಆ ನಮ್ಮ ಮನೆಯ ಮುಂದಿನ ಬೈಲಿನಲ್ಲಿ ಹಾಕಿರಿಸುವರು ಪ್ರತಿದಿನವೂ ಚಾಪಾಕಾಗದಕ್ಕಾಗಿ ಬಂದವರಲ್ಲಿ ಮರವನ್ನು ಸೀಳಬಲ್ಲವರು ಒಬ್ಬರಿಬ್ಬರು ಇರುತ್ತಿದ್ದರು ರಾಮಣ್ಣನವರು ಅವರಲ್ಲೊಬ್ಬರನ್ನು ರೆ ರೆಂಡು ಚಿಕ್ಕಲು ತೀಸಿದೆ ತೀಸಿ ವೇಸಿ ಪೋರ ಎರಡು ಚೆಕ್ಕೆ ಸೀಳೆ ಹಾಕಿ ಹೋಗೋ ಎನ್ನುವರು ಹಾಗೆ ಮಾಡಿದವರಿಗೆ ಮೂರು ಕಾಸು ಆರು ಕಾಸು ಕೊಡುವುದೂ ಸಮಯೋಚಿತವಾಗಿ ಇದರ ಜೊತೆಗೆ ಆಗಾಗ ಸೌದೆಯ ತಲೆಹೊರೆಗಳನ್ನು ಕೊಳ್ಳುತ್ತಿದ್ದುದು ಉಂಟು ಮನೆಯಲ್ಲಿ ಭತ್ತ ಕಟ್ಟಿಸಿದಾಗ ಬಂದ ನೆಲ್ಲು ಹೊಟ್ಟಿಗೆ ಮನೆಯ ದನ ಕರುಗಳ ಸಗಣಿ ಬೆರಳಸಿ ಬೆರಣಿ ಮಾಡಿಟ್ಟುಕೊಂಡು ಉಪಯೋಗಿಸುತ್ತಿದ್ದದ್ದು ಉಂಟು ಇಂತದು ಆ ಕಾಲದ ಎಕಾನಮಿ ಅರ್ಥ ನಿರ್ವಾಹ ಈಗ ದನದ ಐಶ್ವರ್ಯ ಹೆಚ್ಚಿತು ಧಾನ್ಯದ ಐಶ್ವರ್ಯ ತಗ್ಗಿತು ಸೋಪುಗಳು ಪೌಡರುಗಳು ಹೆಚ್ಚಿದವು ಮನಸ್ಸಿನ ನಿರ್ಮಲತೆ ಹಿಡಿಯಿತು ಭೋಗ ಹೆಚ್ಚಿತು ನೆಮ್ಮದಿ ಕುಗ್ಗಿತು ವಾತ್ಸಲ್ಯ ರಾಮಣ್ಣನವರು ಊಟದ ಹೊತ್ತಿನಲ್ಲಿ ನನ್ನನ್ನು ತಮ್ಮ ಪಕ್ಕದಲ್ಲಿ ಕೂಡ ಹೇಳುತ್ತಿದ್ದರು ಇದು ಎಂದು ತಪ್ಪಿದ್ದಲ್ಲ ಇದನ್ನು ಕುರಿತು ಶಿ ಲಘುಹಾಸ್ಯ ಮಾಡುತ್ತಿದ್ದದುಂಟು ಸಾಕಮ್ಮನವರೇ ಮಗುವಿಗೆ ಸ್ವಲ್ಪ ತುಪ್ಪ ನೋಡಿ ಎನ್ನುವರು ಮಗುವಿಗೆ ತುಪ್ಪ ಬಡಿಸಿದರೆ ಪಕ್ಕದಲ್ಲಿ ಕುಳಿತಿದ್ದ ತಮಗೂ ತುಪ್ಪ ಬರುತ್ತದೆಂದು ಮಗುವಿನಲ್ಲಿ ಆಧರಣೆ ಇದನ್ನು ಕೇಳಿದವರು ನಗುವರು ರಾಮಣ್ಣನವರಿಗೆ ನನ್ನ ವಿಷಯದಲ್ಲಿ ಎಷ್ಟು ಪ್ರೀತಿ ಎಂದರೆ ಹಾಸಿಗೆಯಿಂದೆದ್ದ ಹೊತ್ತಿನಿಂದ ರಾತ್ರಿ ಮಲಗುವವರೆಗೂ ನಾನು ಅವರ ಪಕ್ಕದಲ್ಲೇ ಇರಬೇಕು ಅಥವಾ ಅವರ ಕಣ್ಣೆದುರಿಗೆ ಓಡಾಡಿಕೊಂಡಿರಬೇಕು ಮಂಗಳವಾರ ಮುಗುಳು ಬಾಗಿಲಿನಲ್ಲಿ ಸಂತೆ ಅಂದು ಮಧ್ಯಾಹ್ನ ನಾಲ್ಕು ಗಂಟೆಯ ವೇಳೆಗೆ ನಾನು ನನ್ನ ತಾತನ ಹೆಗಲ ಮೇಲೆ ಕೂಡಬೇಕು ಬಲಗಡೆಯೋ ಎಡಗಡೆಯೋ ನನ್ನ ಕಾಲಿನ ಹಿಮ್ಮಡಿಯಿಂದ ಅವರನ್ನು ಒದೆಯಬೇಕು ಅವರು ಹಾ ಹಾ ಎನ್ನುತ್ತಾ ಪೆಟ್ಟಿಗೆಯ ಬಾಗಿಲ ಬಾಗಿಲೆತ್ತಿ ಒಂದು ದಮ್ಮಡಿ ನನಗೆ ಕೊಡಬೇಕು ಆಮೇಲೆ ನನ್ನ ಜೊತಿಯ ಜೊತೆಯ ಇನ್ನೊಬ್ಬರಿಬ್ಬರು ತಲಾ ಒಂದೊಂದು ದಮ್ಮಡಿ ತರುವರು ಅವರಲ್ಲೊಬ್ಬಾತ ನಮ್ಮೂರ ಡಾಕ್ಟರ ಸೋದರಳಿಯ ಶ್ರೀನಿವಾಸ ಹೆಂಗಾರ್ ಕಲ್ಲಾರಿ ನಾರಾಯಣ ನಾವು ಮೂವರು ಸಂತೆಗೆ ಹೋಗಿ ಆ ದಮ್ಮಡಿ ಕೊಟ್ಟರೆ ಕೈಗೆ ನಾಲ್ಕು ಎಳೆಯ ಸೌತಾಯಿ ಸೌತೆಕಾಯಿಗಳು ಬರುತ್ತಿದ್ದವು ಜೊತೆಗೆ ಒಂದಿಷ್ಟು ಹಸಿಮೆಣಸಿನಕಾಯಿ ಉಪ್ಪು ಕೊತ್ತಂಬರಿ ಬರುತ್ತಿತ್ತು ಸಂತೆ ಮಾಳದ ಸಮೀಪದಲ್ಲಿ ಒಂದು ಚಿಕ್ಕ ಆಂಜನೇಯನ ಗುಡಿ ಅದರ ಮುಂದೆ ಬಂಡೆಯ ಮೇಲೆ ನಾವು ಕುಳಿತು ಅಲ್ಲಿ ಚಟ್ನಿ ಅರೆದು ಅದನ್ನು ಸೌತೆಕಾಯಿಗೆ ಅನುಪಾನ ಮಾಡಿಕೊಂಡು ನಾಲ್ಕು ಕಾಯು ತಿನ್ನುತ್ತಿದ್ದೆವು ಇದನ್ನು ನಮ್ಮ ತಾತನಿಗೆ ಹೇಳಿದಾಗ ಅವರು ಬೇಷ್ ಹೀಗೆ ಕಳೆಯಿತು ನನ್ನ ಬಾಲ್ಯ ನನ್ನ ಮಹಿ ಕಸಬುದಾರರಿಗೆ ಮೊದಲಾದದ್ದು ರಾಮಣ್ಣನವರ ಏರ್ಪಾಟಿನಿಂದ ಸ್ಕೂಲಿಗೆ ಹೋದ ಹೊತ್ತಿನ ಹೊರತು ಯಾವಾಗಲೂ ನಾನು ಅವರ ಪಕ್ಕದಲ್ಲೇ ಇರುತ್ತಿದ್ದೆ ಅವರು ಚಾಪಾ ಕಾಗದದ ಮಾರಾಟಗಾರರಾಗಿಯೂ ಇದ್ದಾರಷ್ಟೆ ವರ್ಷದ ಕೆಲವು ತಿಂಗಳುಗಳಲ್ಲಿ ಆ ವ್ಯಾಪಾರ ಹೆಚ್ಚಾಗಿ ನಡೆಯುತ್ತಿತ್ತು ಏಪ್ರಿಲ್ ಮೇ ಜೂನ್ ತಿಂಗಳುಗಳಲ್ಲಿ ರೈತ ಜನ ಬಂದೂಕು ಪರವಾನಗಿ ಪಡೆದುಕೊಳ್ಳುವುದಕ್ಕಾಗಿ ಸರ್ಕಾರಕ್ಕೆ ಅರ್ಜಿ ಬರೆದುಕೊಳ್ಳಬೇಕಾಗಿತ್ತು ಅರ್ಜಿಯನ್ನು ನಾಲ್ಕಾಣೆಯ ಅಥವಾ ಎಂಟಾಣೆಯ ಚಾಪಾ ಕಾಗದ ಮೇಲೆ ಬರೆಯಬೇಕೆಂದು ವಿಧಿ ಇದರಂತೆ ಚಾಪಾ ಕಾಗದ ಕೊಂಡು ಅರ್ಜಿ ಬರೆಯಿಸಿಕೊಳ್ಳುವುದಕ್ಕಾಗಿ ದಿನ ದಿನವೂ ಐದು ಆರು ಮಂದಿ ರೈತರು ರಾಮಣ್ಣನವರಲ್ಲಿಗೆ ಬರುತ್ತಿದ್ದರು ರಾಮಣ್ಣನವರು ಚಾಪಾ ಕಾಗದವನ್ನು ಬಿಕರಿ ಮಾಡಿ ಅನಂತರ ಅರ್ಜಿಯನ್ನು ತನ್ ನನ್ನ ಕೈಯಿಂದ ಬರೆಸುತ್ತಿದ್ದರು ಮಾತು ಅವರದು ಅಕ್ಷರ ನನ್ನದು ಮೇಲೆ ಮಶಿ ಕಾಣಿಕೆ ಒಂದರ್ಜಿಗೆ ಅಥವಾ ನಾಲ್ಕು ಕೊಡುವವರ ಯೋಗ್ಯತಾನುಸಾರ ಒಂದು ರೂಪಾಯಿ ಕೊಟ್ಟವರು ಈ ಹಣವನ್ನೆಲ್ಲ ಸೇರಿಸಿ ರಾಮಣ್ಣನವರು ಬೇರೆಯಾಗಿರಿಸಿ ಅದು ನನ್ನದು ಎಂದು ಹೇಳುತ್ತಿದ್ದರು ಆಗ ನಾನು ಕನ್ನಡ ನಾಲ್ಕನೆಯ ತರಗತಿಯಲ್ಲೋ ಐದನೆಯ ತರಗತಿಯಲ್ಲೋ ಇದ್ದೆ ಲೋಯರ್ ಸೆಕೆಂಡರಿಗೆ ಒಂದು ತರಗತಿ ಕಡಿಮೆ ಲೇಖನಿಯಿಂದ ನನಗೆ ಬಂದ ಮೊದಲ ಸಂಪಾದನೆ ಆ ಅರ್ಜಿ ಬರವಣಿಗೆ ಇದು ನನ್ನ ಅಕ್ಷರ ಆಜ್ಗೆ ಇನ್ನೂ ಕುದುರಿರಲಿಲ್ಲ ಸುಟ್ಟು ಸುಟ್ಟಾಗಿತ್ತು ಪಂಕ್ತಿಗಳು ಅಡ್ಡಾದಿಡ್ಡಿ ಆದರೂ ನನ್ನ ತಾತಂದಿರು ಇದು ಸರ್ಕಾರಕ್ಕೆ ಪರವಾಗಿಲ್ಲ ರೈತರ ಅರ್ಜಿ ಇನ್ನೂ ಹೇಗಿರುತ್ತದೆ ಸರ್ಕಾರಕ್ಕೆ ಅಭಿಪ್ರಾಯ ತಿಳಿಯುತ್ತೋ ಇಲ್ಲವೋ ಅಷ್ಟು ಸಾಕು ಎನ್ನುತ್ತಿದ್ದರು ರಾಮಾಯಣನವರು ಸಾಮಾನ್ಯವಾಗಿ ಮೈ ಮೇಲೆ ಬದಿಯನ್ನಾಗಲಿ ಕೋಟಾಗಲಿ ಹಾಕುತ್ತಿದ್ದವರಲ್ಲ ಹುಟ್ಟಿರುವ ದೋತ್ರಾವಿನ ಬೇರೆ ಬಟ್ಟೆಯನ್ನು ಹಾಕಿಕೊಳ್ಳುತ್ತಿರಲಿಲ್ಲ ಮನೆಯ ಮುಂದೆ ಕೈ ಕುಳಿತಿದ್ದಾಗ ದೊಡ್ಡ ಮನುಷ್ಯರು ಯಾರಾದರೂ ಬಂದರೆ ಎದ್ದು ಮಾತನಾಡುವರು ಆ ಕಾಲದಲ್ಲಿ ದೋತ್ರ ಸರಗನ್ನು ಮೇಲೆ ಹಾಕಿಕೊಳ್ಳುವರು ಇದು ಮರ್ಯಾದೆಯ ಸಂಕೇತ ಅವರು ತಿಂಗಳಿಗೋ ಎರಡು ಕಚೇರಿಗೆ ಹೋಗಬೇಕಾಗುವುದು ಆಗ ತಲೆಯ ಮೇಲೆ ಬಾರಿ ರುಮಾಲು ಮೈ ಮೇಲೆ ಕಶ್ಯ ಅಂಗಿ ಒಂದು ಮಡಿಸಿದ ದೋತ್ರವೇ ಉತ್ತರೀಯ ರುಮಾಲು ಆ ರುಮಾಲಿನ ಕತೆ ಹೇಳುತ್ತೇನೆ ಮುಳಬಾಗಿಲ ಬಡಿಯ ಅವನಿ ಮಠದ ಆಶ್ರಯದಲ್ಲಿ ಒಬ್ಬ ಮುಸಲ್ಮಾನ ದೊಡ್ಡ ಮನುಷ್ಯ ಇದ್ದ ಆತ ಚಿನ್ನ ತಯಾರು ಮಾಡುತ್ತಿದ್ದನಂತೆ ಒಂದು ದಿನ ಆತ ಒಂದು ಜಟಕದ ತುಂಬಾ ಹೊಸ ಹೊಸ ಸರಿಗೆ ರುಮಾಲುಗಳನ್ನು ಶಲೆಗಳನ್ನು ಪಂಚೆಗಳನ್ನು ತುಂಬಿಕೊಂಡು ಬಿದಿ ಬಿದಿಯಲ್ಲೂ ಮೆರವಣಿಗೆ ಮಾಡಿ ನಮ್ಮ ಮನೆಯ ಮುಂದೆ ಬಂದಾಗ ರಾವಣ್ಣನವರಿಗೂ ಒಂದು ರುಮಾಲನ್ನು ಕೊಟ್ಟು ಅವರು ಉಪಯೋಗಿಸಬೇಕೆಂದು ಹೇಳಿದ ಅವರು ಬೆಲೆ ಏನೆಂದು ಕೇಳಿದರು ಆತ ನೀವೇನೂ ಕೊಡಬೇಕಾಗಿಲ್ಲ ಇದು ಮುಫತ್ ಎಂದ ಅವರು ನನಗೆ ಮುಫತ್ ಬೇಡ ನಾನು ಬೆಲೆ ಕೊಡುತ್ತೇನೆ ಈ ರುಮಾರು ರುಮಾಲು ನಮ್ಮ ಮಗುವಿಗೆ ಚೆನ್ನಾಗಿರುತ್ತದೆ ಎಂದು ಹೇಳಿ ಅದಕ್ಕೆ ಐದೋ ಆರು ರೂಪಾಯಿ ಕೊಟ್ಟರಂತೆ ಆಮೇಲೆ ಅದನ್ನು ಚಲುವೆ ಮಾಡಿಸಿ ತರಿಸಿದರು ತಲೆಯ ಮೇಲೆ ಸುತ್ತಿಕೊಂಡು ಅಣಿ ಮಾಡಿ ತೆಗೆದು ನನ್ನ ತಲೆಯ ಮೇಲಿಟ್ಟರು ಅದು ದೊಡ್ಡ ಮೂಟೆಯಂತಿತ್ತು ಇದು ರಾಯನ ಬುಟ್ಟಿ ಎಂದೇ ನಾನು ಆಮೇಲೆ ನಾನು ಅದನ್ನು ಧರಿಸುವಂತೆ ಮಾಡಲು ಯಶಸ್ ಪ್ರಯತ್ನ ಮಾಡಿದರು ನಾನು ಒಪ್ಪಲಿಲ್ಲ ಕೊಂಚ ಹತ್ತು ರಗಳೇ ಮಾಡಿದೆನೆಂದು ತೋರುತ್ತದೆ ಅವರು ಮುನಿಸಿಕೊಂಡು ಹಾಗಾದರೆ ನಿನಗದು ಬೇಡವೇನಪ್ಪ ಎಂದು ಕೇಳಿದರು ನಾನು ಬೇಡ ಎಂದೆ ಮೇಲೆ ತಾವೇ ಅದನ್ನು ಧರಿಸಿಕೊಳ್ಳುತ್ತಿದ್ದರು ತಿಂಗಳಿಗೆ ಒಂದು ಸಲ ಒಂದು ಗಂಟೆ ಹೊತ್ತು ಅವರು ಎಡಗಾಲಿ ನಲ್ಲಿ ಒಂದು ಬೆಳ್ಳಿಯ ಸರಿಗೆಯನ್ನು ಹಾಕಿಕೊಂಡಿರುತ್ತಿದ ಕೊಂಡಿರುತ್ತಿದ್ದರು ಅದು ಏನೆಂದು ಕೇಳಿದಾಗ ಹೇಳಿದರು ನನಗೆ ಕಾಲಿನಲ್ಲಿ ತುಂಬ ನೋವು ಬರುತ್ತಿತ್ತು ಆಗ ಯಾರೋ ಒಬ್ಬಾತ ಈ ಸರಿಗೆಯನ್ನು ಕೊಟ್ಟು ಇದನ್ನು ಹಾಕಿಕೊಳ್ಳಿ ಎಂದ ಆತ ಇದರಲ್ಲಿ ಏನೋ ಕರಾವತ್ತು ಇಟ್ಟಿದ್ದಾನಂತೆ ಇದನ್ನು ಹಾಕಿಕೊಂಡ ಮೇಲೆ ನನಗೆ ಕಾಲು ನೋವು ಬಂದಿಲ್ಲ ಆಪದ್ದನ ಅವರ ಲಕ್ಷಣಗಳಲ್ಲಿ ಹೇಳಬೇಕಾದದ್ದು ಇನ್ನೊಂದುಂಟು ಅವರ ನಡುವಿನಲ್ಲಿ ದಪ್ಪ ಉಡಿದಾರ ಇರುತ್ತಿತ್ತು ಬಹುಮಟ್ಟಿಗೆ ಅನಂತನ ದಾರದಂಥದ್ದು ಆ ಉಡಿದಾರಕ್ಕೆ ಎರಡು ಬೆಳ್ಳಿ ಡಬ್ಬಿಗಳು ಕಟ್ಟಿರುತ್ತಿದ್ದವು ಒಂದೊಂದು ಡಬ್ಬಿ ಸುಮಾರು ಎರಡೂವರೆ ಮುರಂಗಲ ಉದ್ದವಾಗಿ ಯಾಕ ಕಾಯಂತೆ ಸ್ವಲ್ಪ ಬಾಗು ಬಂದಂತಿರುತ್ತಿತ್ತು ಈ ಕಾಯಿನ ಒಳಗಡೆ ಕಾಲಿ ಕೊಳವೆ ಡಬ್ಬಿಯ ಒಂದು ಕಡೆಯ ಮುಚ್ಚಲವನ್ನು ತೆಗೆದರೆ ಈ ಕೊಳವೆ ಕಾಣಿಸುತ್ತಿತ್ತು ಒಂದೊಂದು ಕೊಳವೆಯಲ್ಲಿ ಎರಡು ಮೂರು ರೂಪಾಯಿನಷ್ಟು ಬೆಳ್ಳಿಯ ಎರಡನೇ ನಾಣ್ಯಗಳು ಬರ್ತಿಯಿರುತ್ತಿದ್ದವು ಇದೇನೆಂದು ನಾನು ಕೇಳಿದ್ದಕ್ಕೆ ಅವರು ಅದು ಆಪದ್ದನ ಎಂದರು ಆ ಮಾತಿನ ಅರ್ಥ ನನಗೆ ಸ್ವಲ್ಪ ಕಾಲದ ಮೇಲೆ ಗೊತ್ತಾಯಿತು ಊರಿನಲ್ಲಿ ಯಾರ ಮನೆಯಲ್ಲಾದರೂ ಸಾವಾದರೆ ರಾಮಣ್ಣನವರು ಅಲ್ಲಿಗೆ ಹೋಗುವರು ಅಂದಿನ ಖರ್ಚಿಗಾಗಿ ಆ ಮನೆಯವರಿಗೆ ತಕ್ಕಷ್ಟು ಇಲ್ಲದಿದ್ದರೆ ರಾಮಣ್ಣನವರು ಅದನ್ನು ತಾವಾಗಿ ಕಂಡುಕೊಂಡು ತಮ್ಮ ಉಡಿದಾರದ ಡಬ್ಬಿಗಳ ಡಬ್ಬಿಗಳಲ್ಲಿದ್ದ ಐದಾರು ರೂಪಾಯಿಗಳನ್ನು ವಿನಿಯೋಗಿಸುವರು ಆ ಕಾಲದಲ್ಲಿ ಅತ್ಯಸಂಸ್ಕಾರಕ್ಕೆ ಐದಾರು ರೂಪಾಯಿಗಳು ಸಾಕಾಗುತ್ತಿತ್ತು ಅವರು ರುದ್ರಭೂಮಿಗೆ ಹೋಗಿ ಕೆಲಸಗಳನ್ನು ಮುಗಿಸಿ ಸೋಮೇಶ್ವರ ದೇವಾಲಯಕ್ಕೆ ಬಂದು ಅಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಬೇರೆ ಯಜ್ಞೋಪವೀತ ಧಾರಣೆ ಮಾಡಿ ಸ್ವಾಮಿಗೆ ಪೂಜೆ ಮಾಡಿಸಿ ಪ್ರಸಾದವನ್ನು ಕೈಯಲ್ಲಿ ಹಿಡಿದು ಮನೆಗೆ ಬರುವರು ಎಷ್ಟೋ ಸಾರಿ ಸಂಜೆ ಐದು ಆರು ಗಂಟೆ ಆದ್ದುಂಟು ಆಗ ಅವರು ಹೇಳುತ್ತಿದ್ದ ವಾಕ್ಯ ಇದು ಅನಾಥ ಪ್ರೇತ ಸಂಸ್ಕಾರಾತ್ ಕೋಟಿ ಯಜ್ಞ ಫಲಂ ಲಭೆಯತ್ ಶಿವಶಿವ ಮಹಾದೇವ ಈಗ ಅಂಥ ಉಡಿದಾರದ ಡಬ್ಬಿಗಳು ಫ್ಯಾಷನ್ನಲ್ಲಿಲ್ಲ ಅಂತ ದುಃಖಿತ ಸಹಾಯ ಪದ್ಧತಿಯು ಕಡಿಮೆಯಾಗುತ್ತಿದೆ ಎಂದು ನನ್ನ ಅನುಭವದಿಂದ ನನಗನ್ನಿಸುತ್ತದೆ ಕಸ್ತೂರಿ ರಾಮಣ್ಣನವರು ಇ ರಾಮಣ್ಣನವರು ಇರಿಸಿಕೊಂಡಿದ್ದ ಇನ್ನೂ ಧರ್ಮ ಕಾರ್ಯವೆಂದರೆ ಕಸ್ತೂರಿ ಹಂಚುವುದು ಆ ಕಾಲದಲ್ಲಿ ಬಾಣತಿಯರಿಗೆ ಪ್ರಸವವಾದ ಕೂಡಲೇ ಕೊಂಚ ಬಹು ಕೊಂಚ ಕಸ್ತೂರಿಯನ್ನು ತಿನ್ನಿಸುತ್ತಿದ್ದರು ಇದು ಆ ಪ್ರಸವ ದೇಹ ಬಹು ಸೂಕ್ಷ್ಮ ಸ್ಥಿತಿಯಲ್ಲಿರುವುದರಿಂದ ಆಗ ಅದಕ್ಕೆ ತಟ್ಟಬಹುದಾದ ಎಲ್ಲ ರೋಗಗಳನ್ನು ದೂರವಿಡುವ ಔಷಧ ಕಸ್ತೂರಿ ಉಷ್ಣದ ವಸ್ತು ಬಹು ಬೆಳೆಯುಳ್ಳದ್ದು ಬಡವರಿಗೆ ಸಾಧ್ಯವಿಲ್ಲದ್ದು ಈ ಕಾರಣದಿಂದ ಈ ಕಸ್ತೂರಿ ವಿತರಣೆಯನ್ನು ರಾಮಣ್ಣನವರು ಧರ್ಮ ಕಾರ್ಯವಾಗಿ ಆ ಊರಿನಲ್ಲಿಯೂ ಸುತ್ತಮುತ್ತಲೂ ಯಾರ ಮನೆಯಲ್ಲಿ ಪ್ರಸವದ ಸಮಯವಾದಾಗಲೂ ಆ ಮನೆಯವರು ರಾಮಣ್ಣನವರಲ್ಲಿಗೆ ಬಂದು ಕೇಳುತ್ತಿದ್ದರು ರಾಮಣ್ಣನವರು ಒಂದು ವಿಳಿಯ ದಲೆಯಲ್ಲಿ ಒಂದಷ್ಟು ಕಣಗಳನ್ನಿಟ್ಟು ಮಡಿಸಿ ಅದನ್ನು ಧರ್ಮಾರ್ಥ ಕೊಡುತ್ತಿದ್ದರು ರಾಮಣನವರ ವಿಷಯದಲ್ಲಿ ನನ್ನ ಅಜ್ಜಿ ಸಾಕಮ್ಮಣ್ಣನವರಿಗೆ ತುಂಬ ಕೃತಜ್ಞತೆ ಆಪತ್ಕಾಲದಲ್ಲಿ ಸಹಾಯ ಮಾಡಿದವರೆಂದು ರಾಮಣ್ಣನವರಿಗೆ ಕೃತಜ್ಞತೆ ಆಕೆ ತಮ್ಮ ಮನೆಗೆ ಹೆಣ್ಣು ಕೊಟ್ಟು ಮನೆ ಉದ್ದಾರ ಮಾಡಿದರೆಂದು ಪ್ಲೇಗುಮಾರಿ ಸಾಕಮ್ಮನವರು ರಾಮಣ್ಣನವರು ಕಾಲಾಧೀನರಾದ ದಿನಗಳಲ್ಲಿ ನಾನು ಊರಿನಲ್ಲಿರಲಿಲ್ಲ ಮೈಸೂರಿನಲ್ಲಿದ್ದೆ ವಿದ್ಯಾರ್ಜನೆಗಾಗಿ ಒಂದು ದಿನ ಅಲ್ಲಿಯ ಹಾಸ್ಟೆಲಿನಲ್ಲಿ ನನ್ನ ರೂಮಿನಿಂದ ಸ್ನಾನದ ಮನೆಗೆ ಹೋಗುತ್ತಿದ್ದೆ ಒಗೆದ ಬಟ್ಟೆ ತೆಗೆದುಕೊಂಡು ಅಷ್ಟು ಹೊತ್ತಿಗೆ ಸರಿಯಾಗಿ ಅಂಚೆಯಾಳು ಕಾಗದಗಳನ್ನು ತಂದವನು ಒಂದು ಲಕೋಟೆಯನ್ನು ನನ್ನ ಕೈಗೆ ಕೊಟ್ಟ ಅದರಲ್ಲಿತ್ತು ನನ್ನ ತಂದೆ ಬರೆದಿದ್ದ ಕಾಗದ ನನ್ನ ಅಜ್ಜಿಯು ಚಿಕ್ಕ ತಿರಿಹೋದ ಸಮಾಚಾರ ನನಗೆ ಸಿಡಿಲು ಬಡಿದಂತಾಯಿತು ಕಣ್ಣಲ್ಲಿ ನೀರು ಬಂದಿತು ಅದೇ ಕ್ಷಣ ಹಿರಿಯ ವಿದ್ಯಾರ್ಥಿಯಾಗಿದ್ದ ಎನ್ ಸುಬ್ಬರಾಯರು ನನ್ನ ಬಳಿ ಬಂದು ನಿಂತು ಯಾಕಪ್ಪ ಮಗು ಯಾಕೆ ಆಳುತ್ತಿ ಎಂದು ವಿಚಾರಿಸಿ ನನ್ನ ಕೈಯಲ್ಲಿದ್ದ ಕಾಗದವನ್ನು ತೆಗೆದುಕೊಂಡು ಓದಿ ನೋಡಿ ನನ್ನೊಡನೆ ಸ್ನಾನದ ಬಂದು ಸ್ನಾನವಾದ ಮೇಲೆ ತಮ್ಮ ಪಕ್ಕದಲ್ಲಿ ನನ್ನನ್ನು ಊಟಕ್ಕೆ ಕೂಡಿಸಿಕೊಂಡು ಆ ರಾತ್ರಿ ತಮ್ಮ ಕೋಣೆಯಲ್ಲಿ ನನ್ನನ್ನು ಮೊಳಗಿಸಿಕೊಂಡು ಮಾರನೆಯ ದಿನ ಅಥವಾ ಮೂರನೆಯ ದಿನ ಅಪ್ಪಾಜಿರಾವ್ ಎಂಬ ಸ್ನೇಹಿತರನ್ನು ನನಗೆ ಜೊತೆ ಮಾಡಿಕೊಟ್ಟು ಅವರು ಬೌರಿಂಗ್ಪೇಟೆ ಅಥವಾ ಕೋಲಾರದಲ್ಲಿ ನನ್ನನ್ನು ಮುಳುಬಾಗಿಲು ಜಟಕ ಹತ್ತಿಸಿ ಬರುವಂತೆ ಏರ್ಪಾಟು ಮಾಡಿದರು ಆ ಸುಬ್ಬರಾಯರ್ ಮಹಾನುಭಾವರು ಭಗವತ್ ಕೃಪೆಯಿಂದ ಈಗಲೂ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನು ಸಲಹಿ ಆಶೀರ್ವದಿಸಿಕೊಂಡಿದ್ದಾರೆ ವಯಸ್ಸು ತೊಂಬತ್ತರ ಮೇಲಾಗಿದೆ ಅವರು ಸೂಪರಿಂಡೆಂಡೆಂಡಿಂಗ್ ಇಂಜಿನಿಯರ್ ಪದವಿಗೆ ಹತ್ತಿ ಪ್ರಾಮಾಣಿಕರೆಂದೆನಿಸಿಕೊಂಡಿದ್ದಾರೆ ನಿಸ್ಪೃಹರು ಪರಿಶುದ್ಧರು ಆಮೇಲೆ ತಿಳಿದು ಸಂದರ್ಭ ಮುಳಬಾಗಿಲಿಗೆ ಪ್ಲೇಗುಮಾರಿ ಭೇಟಿ ಕೊಟ್ಟಿದ್ದಳು ಅದು ಮೊದಲನೆಯ ಹೊಳೆ ಅಥವಾ ಎರಡನೆಯದು ಮೊದಲು ಸಾಕಮ್ಮನವರು ತೀರಿಕೊಂಡರು ಎರಡು ದಿವಸಗಳೊಳಗಾಗಿ ರಾಮಣ್ಣನವರು ನನ್ನ ತಂದೆ ತಾಯಿಯನ್ನು ಮಕ್ಕಳನ್ನು ಅಲ್ಲಿಂದ ಹದಿನಾರು ಹದಿನೆಂಟು ಮೈಲಿ ದೂರದಲ್ಲಿದ್ದ ಯಲ್ಲೂರಿಗೆ ಕಳುಹಿಸಿದರು ತಾವು ಒಬ್ಬರೇ ಮನೆಯಲ್ಲಿ ನಿಂತು ಮನೆಗೆ ಕಾವಲಾಗಿರುವಂತೆ ನಿಶ್ಚಯ ಹೇಳಿದರು ಅಲ್ಲಿಂದ ಮೂರು ನಾಲ್ಕು ದಿವಸಗಳೊಳಗಾಗಿ ಅವರಿಗೆ ಪ್ಲೇಗು ಬಡಿದು ಮೃತರಾದರು ಕಳುವು ಈ ಸುದ್ದಿ ನನ್ನ ತಂದೆಗೆ ತಲುಪಿದ್ದು ಕೂಡ ಮೂರು ನಾಲ್ಕು ದಿನಗಳಾದ ಮೇಲೆ ನನ್ನ ತಂದೆಯಾಗ ಮುಳುಬಾಗಿಲಿಗೆ ಹೋಗಿ ನೋಡಿದಾಗ ಮನೆಯೊಳಗಿದ್ದ ಸಾಮಾನುಗಳು ಕಳುವಾಗಿದ್ದವು ಇದೇ ನನ್ನ ಮನೆತನಕ್ಕೆ ಬಂದ ಬಹುದೊಡ್ಡ ವಿಪತ್ತು ರಾಮಣ್ಣನವರ ಪೆಟ್ಟಿಗೆಯಲ್ಲಿ ಸಾಲ ತೆಗೆದುಕೊಂಡು ಅವರು ಬರೆದುಕೊಟ್ಟ ಪತ್ರೆಗಳಷ್ಟೋ ಇದ್ದವು ಅವರು ಒತ್ತೆ ಇಟ್ಟಿದ್ದ ಚಿನ್ನ ಬೆಳ್ಳಿ ವಡವೆಗಳು ಇದ್ದವು ಸಾಮಾನ್ಯವಾಗಿ ರಾಮಣ್ಣನವರ ಪೆಟ್ಟಿಗೆಯಲ್ಲಿ ಯಾವಾಗಲೂ ನಗದು ಇನ್ನೂರು ಮುನ್ನೂರು ರೂಪಾಯಿ ಇರುತ್ತಿತ್ತು ಇವೆಲ್ಲ ಮಾಯವಾಗಿದ್ದವು ರೈತರುಗಳು ಬರೆದುಕೊಟ್ಟಿದ್ದ ಗುತ್ತಿಗೆ ಚೀಟಿಗಳು ಹೋಗಿದ್ದವು ನಮಗಿದ್ದ ಆಸ್ತಿ ಸೊನ್ನೆಗಿಳಿಯಿತು ಇನ್ನು ಹೇಳಬೇಕಾದದ್ದೇನು ಅತಿವೃಷ್ಟಿ ಮಾರನೆಯ ವರ್ಷ ಬಹುಶಃ ಆ ಪ್ರಾಂತದಲ್ಲಿ ಅತಿವೃಷ್ಟಿಯಾಗಿ ವಾಣಿ ಎಂಬಾಡಿಯವರೆಗೂ ಸುಮಾರು ಅರವತ್ತು ಬಾರಿ ಬಾರಿ ಕೆರೆಗಳು ಕಟ್ಟೆಯೊಡೆದು ಆ ಕೆರೆಗಳ ಅಚ್ಚುಕಟ್ಟಿನಲ್ಲಿದ್ದ ಜಮೀನುಗಳು ಹಾಳಾದವು ನನ್ನ ಮನೆಗೆ ಸೇರಿದ್ದ ಗದ್ದೆಗಳಲ್ಲಿ ದೊಡ್ಡವಾದದ್ದು ಚಲೋಮ ಕುಂಟೆ ಎಂಬ ಗ್ರಾಮದ ಬಳಿಯದು ಕೆರೆಯ ಅಚ್ಚುಕಟ್ಟಿನ ಜಮೀನಿನಲ್ಲಿ ಮೂರರಲ್ಲೆರಡು ಭಾಗಕ್ಕಿಂತ ಹೆಚ್ಚಾಗಿ ನಮ್ಮದಾಗಿತ್ತು ಕೆರೆ ಕಟ್ಟೆಯೊಡೆದು ನಮ್ಮ ಜಮೀನಿನ ಮೇಲೆಲ್ಲ ನೀರು ನುಗ್ಗಿ ಬೆಳೆ ಹಾಳಾದದ್ದಲ್ಲದೆ ಉಸುಬು ತುಂಬಿಕೊಂಡಿತು ಅದನ್ನು ದುರಸ್ತು ಮಾಡಿಸಲು ನನ್ನ ತಂದೆ ಒಂದಿಷ್ಟು ಹೆಣಗಾಡಿದರು ರೈತರು ಖರ್ಚಿನಲ್ಲಿ ಅರ್ಧ ಕೊಡಲು ಒಪ್ಪಿದರೆ ಮಿಕ್ಕರ್ಧವನ್ನು ಸರಕಾರ ಕೊಡಬೇಕೆಂದು ನಿಯಮವಿತ್ತು ನನ್ನ ತಂದೆಗೆ ರೈತರ ಪಾಲಿನ ಅರ್ಧವನ್ನು ಕೊಡಲು ತಾಣ ಸಾಲದು ಅವರವರ ಪಾಲನ್ನು ಕೊಡಲು ಉದಾಸೀನರಾಗಿ ಹಿಂಜರಿದರು ಏತನ್ ಮಧ್ಯೆ ಬಾಕಿಗಾಗಿ ಸರ್ಕಾರದಿಂದ ವರ್ಷೆ ವರ್ಷೆ ಬರಾತ ಬರುತ್ತಿತ್ತು ನನ್ನ ತಂದೆಗೆ ತುಂಬಾ ಬೇಸರವಾಗಿ ಸರಕಾರಕ್ಕೆ ಬರೆದರು ಈ ಜಮೀನನ್ನು ನೀವೇ ಒಪ್ಪಿಸಿಕೊಂಡು ಹರಾಜು ಮಾಡಿ ಬಂದದ್ದನ್ನು ನಿಮ್ಮ ಕಂದಾಯದ ಬಾಕಿಗಾಗಿ ಪಾವತಿ ಮಾಡಿಕೊಳ್ಳಬಹುದು ಚಾಕಮ್ಮನವರು ರಾಮಣ್ಣನವರು ನಾನು ಪರಸ್ಥಳ ಹೋಗಬಾರದೆಂದು ಹೇಳುತ್ತಿದ್ದ ನಿಷೇಧ ವಾಕ್ಯ ನನಗೆ ಈಗ ಅರ್ಥವಾಯಿತು ಅರ್ಥವಾದರೆ ಭಗವಂತನ ಚಿತ್ತವಿದ್ದಂತೆ ಆಯಿತು